ಸ್ಥಾಪಕ ಚ ಧರ್ಮಸರ್ಮಸ್ವರೂ ಅವತಾರರಿಷ್ಠಾ ರಾಮಕೃಷ್ಣ ಸೋ ಹಿಂದಿನ ಭಾನುವಾರ ಶ್ರೀರಾಮಕೃಷ್ಣರು ಹಾಂ ಹಾಂ ಮಾಸ್ಟರ್ ಮಹಾಶಯ ದಕ್ಷಿಣೇಶ್ವರಕ್ಕೆ ಪ್ರಥಮ ಬಾರಿ ಬಂದಿದ್ದಾನೆ ಆವಾಗ ಅಲ್ಲಿ ಶ್ರೀರಾಮಕೃಷ್ಣರ ಕೊಠಡಿಗೆ ಹೋಗ್ತಾರೆ ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಾತನಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಏನು ಅಂತಂದರೆ ಯಾವಾಗ ಭಗವಂತನ ನಾಮವನ್ನು ಉಚ್ಚರಿಸಿದಾಗ ನಮಗೆ ಕಣ್ಣೀರು ಸುರಿಸು ಸುರಿಯೋಕೆ ಶುರುವಾಗುತ್ತೋ ರೋಮಾಂಚನ ಉಂಟಾಗುತ್ತೋ ಆಗ ನಾವಿನ್ನು ಯಾವುದೇ ಕರ್ಮವನ್ನು ಮಾಡಬೇಕಾಗಿಲ್ಲ ಅಂತನ್ಬಿಟ್ಟು ಹೇಳ್ತಾ ಈಗ ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿತ್ಯ ಕರ್ಮ ಕಾಮ್ಯಕರ್ಮ ನಿಷಿದ್ಧ ಕರ್ಮ ಇತ್ಯಾದಿಗಳ ಬಗ್ಗೆ ಕಳೆದ ಭಾನುವಾರ ನಾವು ಮಾತಾಡ್ತಾ ಇದ್ವಿ ಚರ್ಚಿಸ್ತಾ ಇದ್ವಿ ಕಾಮ್ಯ ಕರ್ಮವನ್ನು ನಿಷಿದ್ಧ ಕರ್ಮಗಳನ್ನು ನಾವು ಬಿಡಲೇಬೇಕು ನಾವು ಆಧ್ಯಾತ್ಮಿಕ ಸಾಧಕರು ಕಾಮ್ಯ ಕರ್ಮ ಮತ್ತು ನಿಷಿದ್ಧ ಕರ್ಮಗಳನ್ನು ಬಿಡಲೇಬೇಕು ನಿಷಿದ್ಧ ಕರ್ಮವನ್ನು ಮೊದಲು ಬಿಡಬೇಕು ಆಮೇಲೆ ಕಾಮ್ಯಕರ್ಮವನ್ನು ಬಿಡಬೇಕು ಆಮೇಲೆ ನಿತ್ಯ ಕರ್ಮವನ್ನು ಯಾವಾಗ ಬಿಡೋದು ಅಂತನ್ಬಿಟ್ಟು ನಿತ್ಯ ಕರ್ಮ ಅದು ಶ್ರೀರಾಮಕೃಷ್ಣ ಹೇಳುವಂತೆ ಯಾವಾಗ ನಾವು ಭಗವಂತನ ನಾಮವನ್ನು ಉಚ್ಚರಿಸಿದಾಕ್ಷಣ ನಮ್ಮ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬರೆಯೋದಕ್ಕೆ ಶುರುವಾಗುತ್ತೋ ರೋಮಾಂಚನ ಉಂಟಾಗುತ್ತೋ ಭಕ್ತಿಭಾವ ಕೆರಳುತ್ತೋ ನಿಜವಾದ ಭಕ್ತಿಭಾವ ಆಗ ನಾವು ಕರ್ಮ ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ ಇದು ಮುಖ್ಯ ಭಕ್ತಿಯ ಒಂದು ಹಂತ ಭಕ್ತಿಶಾಸ್ತ್ರದಲ್ಲಿ ಮೂರು ಹಂತವನ್ನು ಹೇಳ್ತಾರೆ ಭಕ್ತಿಯ ಮೂರು ಹಂತಗಳು ಮೊದಲನೇ ಹಂತ ಗೌಣಿ ಭಕ್ತಿ ಎರಡನೇ ಹಂತ ಮುಖ್ಯಾಭಕ್ತಿ ಇನ್ನೊಂದು ಪರಾಭಕ್ತಿ ಅಂತ ಹೇಳ್ತಾರೆ ಈ ಗೌಣಿ ಭಕ್ತಿನಲ್ಲಿ ಏನಪ್ಪಾ ಅಂತಂದುಬಿಟ್ರೆ ಎಲ್ಲ ಕರ್ಮಗಳನ್ನ ಮಾಡಬೇಕಲ್ಲಿ ನಿತ್ಯ ಕರ್ಮಗಳನ್ನ ಮಾಡಬೇಕು ಸಾಧನೆ ಮಾಡಬೇಕು ಜಪ ತಪ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ವಿಧಿವತ್ತಾಗಿ ವಿಧಿಪೂರ್ವಕವಾಗಿ ಇಷ್ಟೇ ಜಪ ಮಾಡಬೇಕು ಇಷ್ಟೇ ಪೂಜೆ ಮಾಡಬೇಕು ಇಷ್ಟೇ ಪ್ರಾರ್ಥನೆ ಇಷ್ಟೊತ್ತಿ ಮಾಡಬೇಕು ಈ ಥರ ವಿಧಿವತ್ತಾಗಿ ನಾವೆಲ್ಲ ಮಾಡ್ಕೊಂಡು ಹೋಗಬೇಕು ಸಾಧನೆಗಳನ್ನು ಮತ್ತು ಎಲ್ಲ ಕರ್ಮಗಳನ್ನೂ ಮಾಡಬೇಕು ನಿತ್ಯ ಕರ್ಮಗಳನ್ನು ನಮ್ಮ ಆಬ್ಲಿಗೇಟರಿ ಡ್ಯೂಟೀಸ್ ಏನಿದೆ ಅದನ್ನ ಯಾವುದನ್ನು ಬಿಡುವಾಗಿಲ್ಲ ಅದನ್ನೆಲ್ಲ ಮಾಡಬೇಕು ಇದು ವೈದಿ ಭಕ್ತಿ ಅಂತೂ ಕೂಡ ಕರೀತಾರೆ ವಿಧಿವತ್ತಾಗಿ ಎಲ್ಲವನ್ನು ಕೂಡ ಆಚರಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾದ್ದರಿಂದ ಇದನ್ನು ವೈದಿ ಭಕ್ತಿ ಅಂತ ಹೇಳ್ತಾರೆ ಈ ಈ ರೀತಿ ನಾವು ಕರ್ಮವನ್ನು ಮಾಡ್ತಾ ಭಕ್ತಿಯನ್ನು ಭಕ್ತಿ ಸಾಧನೆಯನ್ನು ಮಾಡ್ತಾ ಹೋದಾಗ ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ ಶಾಂತವಾಗ್ತಾ ಹೋಗುತ್ತೆ ಹಳೆಯ ಸಂಸ್ಕಾರಗಳೆಲ್ಲವರು ಕೂಡ ಕಡಿಮೆ ಹೋಗುತ್ತೆ ಆಗ ಒಂದು ಮನಸ್ಥಿತಿ ಅದು ಯಾವ ಮನಸ್ಥಿತಿ ಆವಾಗ ಭಕ್ತಿ ತೀವ್ರವಾಗಿಬಿಡುತ್ತಂತೆ ಅದು ಭಾವಭಕ್ತಿ ಅಂತ ಹೇಳ್ತಾರೆ ಭಾವೋದ್ವೇಗ ಉಂಟಾಗುತ್ತೆ ಭಗವಂತನ ಹೆಸರನ್ನು ಕೇಳ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ಚಿಂತನೆ ಮಾಡ್ತಾ ಇದ್ದಂಗೆ ಭಾವ ಕೆರಳಿ ಬರುತ್ತೆ ಸ್ವಾಭಾವಿಕವಾಗಿ ಕೆರಳಿ ಬರುತ್ತೆ ಆ ರೀತಿ ಒಂದು ಸ್ಥಿತಿ ಉಂಟಾಗತ್ತೆ ಅದನ್ನು ಮುಖ್ಯಾಭಕ್ತಿ ಅಂತ ಹೇಳ್ತಾರೆ ನಾರದರು ಅದನ್ನು ಮುಖ್ಯಾಭಕ್ತಿ ಅಂತ ಕರೀತಾರೆ ಅದರ ಬಗ್ಗೆ ನಾರದ ಭಕ್ತರು ಹೇಳ್ತಾರೆ ಭಕ್ತ ಏಕಾಂತಿನೋ ಮುಖ್ಯಾ ಅಂತ ಹೇಳ್ತಾರೆ ಭಕ್ತಾ ಏಕಾಂತಿನೋ ಮುಖ್ಯಾಹ ಯಾರು ಮುಖ್ಯ ಭಕ್ತರು ಏಕಾಂತಿನ ಏಕಾಂತಿನಹ ಅಂತಂದ್ಬಿಟ್ರೆ ಇಲ್ಲೇನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸು ಭಗವಂತ ಬೇಕು ಮತ್ತು ಏನು ಬೇಡ ಅಂತ ಇರುತ್ತೆ ಭಗವಂತನ ಕಡೆಗೆ ಮಾತ್ರ ಮನಸು ಹೋಗ್ತಾ ಇರುತ್ತೆ ನನಗಿನ್ನೇನು ಬೇಡ ಈ ಪ್ರಪಂಚದ ಸುಖ ಬೇಡ ಇಂದ್ರಿಯ ಸುಖ ಬೇಡ ಯಾವುದು ಬೇಡ ಬರೀ ಭಗವಂತ ಮಾತ್ರ ಬೇಕು ಅಂದ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಕಡೆಗೆ ಅಭಿಮುಖವಾಗಿರುತ್ತೆ ಅದು ಏಕಾಂತ ಸ್ಥಿತಿ ಏಕಾಂತಿನಃ ಅನೇಕಾಂತ ಏಕಾಂತ ಮತ್ತು ಅನೇಕಾಂತ ಗೌಣಿ ಭಕ್ತಿನಲ್ಲಿ ಅನೇಕ ಯಾಕೆ ಅಂತಂದುಬಿಟ್ರೆ ಅಲ್ಲಿ ಭಗವಂತನೂ ಬೇಕು ಅಂತ ಇರುತ್ತೆ ಹಾಗೆಯೇ ಪ್ರಪಂಚದ ಕಡೆ ಆಕರ್ಷಣೆಯೂ ಇರುತ್ತೆ ಆಧ್ಯಾತ್ಮಿಕ ಒಲುವು ಇರುತ್ತೆ ಆ ಕಡೆ ಪ್ರಪಂಚದ ಆಕರ್ಷಣೆಯೂ ಕೂಡ ಇರುತ್ತೆ ಅದನ್ನ ಬಿಡೋ ಹಾಗೂ ಅದು ಎಳಿತಾ ಇರುತ್ತೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಈ ಒಲುವು ಕೂಡ ಇರುತ್ತೆ ಭಗವಂತನ ಕಡೆಗೂ ಕೂಡ ಒಲುವಿರುತ್ತೆ ಈ ರೀತಿ ಒಂದು ಟಗ್ಗಫಾರ್ ಇರುತ್ತೆ ಅಲ್ಲಿ ಎಲ್ಲಿ ಆ ಗೌಣಿ ಸ್ಥಿತಿನಲ್ಲಿ ಅದಕ್ಕೋಸ್ಕರ ಅಲ್ಲಿ ಕರ್ಮವನ್ನು ಮಾಡಬೇಕು ಕರ್ಮವನ್ನು ಮಾಡ ಬಿಡೋ ಹಾಗಿಲ್ಲ ಎಲ್ಲ ವಿಧಿವತ್ತಾಗಿ ಎಲ್ಲವನ್ನು ಕೂಡ ಆಚರಣೆ ಮಾಡಬೇಕು ಆಮೇಲೆ ಈ ಮುಖ್ಯ ಭಕ್ತಿ ಸ್ಥಿತಿ ಬಂದಾಗ ಆಗ ಎಲ್ಲವೂ ಏನಾಗುತ್ತೆ ಅಂತಂದುಬಿಟ್ರೆ ನಿತ್ಯ ಕರ್ಮೂ ಕೂಡ ಅದು ಎಲ್ಲ ಬಿದ್ದೋಗ್ಬಿಡುತ್ತೆ ಮಾಡೋಕ್ಕಾಗೋದಿಲ್ಲ ಬಿದೋಗುದು ಮಾತ್ರ ಅಲ್ಲ ಅವನಿಗೆ ಮಾಡೋಕೆ ಆಗೋದೇ ಇಲ್ಲ ಆ ಸ್ಥಿತಿ ಬಂದುಬಿಡುತ್ತೆ ಅದಕ್ಕೆ ಅವರು ಹೇಳ್ತಾರೆ ಕಂಠಾವರೋಧನ ರೋಮಾಂಚ ಅಶ್ರಭಿಹಿ ಪರಸ್ಪರಂ ಲಪಮಾನ ಪಾವಯಂತಿ ಕುಲಾನಿ ಪೃಥ್ವೀಮ ಅಂತ ನಾರದ ಬ ನಾರದರು ಹೇಳ್ತಾರೆ ಭಕ್ತರ ಬಗ್ಗೆ ಹೇಳುವಾಗ ಅವರು ಕಂಠಾವರೋಧ ಅಂತಂದುಬಿಟ್ರೆ ಅವ್ರಿಗೆ ಎಷ್ಟು ಭಾವ ಕೆರಳಿ ಬರುತ್ತೆ ಅಂತಂದುಬಿಟ್ರೆ ಬಿಟ್ರು ಮಾತನಾಡೋಕೆ ಆಗೋದಿಲ್ಲ ಅಂತ ಗಂಟ್ಲು ಕಟ್ಟಿ ಬಂದುಬಿಡತ್ತೆ ಅಂಥ ಒಂದು ಸ್ಥಿತಿ ಆಮೇಲೆ ಅಶ್ರು ಕಣ್ಣು ಸಿರು ಕಣ್ಣೀರು ಸುರಿಸು ಸುರಿಯೋಕೆ ಶುರುವಾಗುತ್ತೆ ರೋಮಾಂಚ ಉಂಟಾಗುತ್ತೆ ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಆ ರೀತಿ ಸ್ಥಿತಿ ಉಂಟಾಗ್ಬಿಡುತ್ತೆ ಅಂಥ ಸ್ಥಿತಿ ಏನು ಮಾಡೋಕ್ಕಾಗುತ್ತೆ ಕರ್ಮ ಮಾಡೋಕ್ಕಾಗೋದೇ ಇಲ್ಲ ಸ್ವಾಭಾವಿಕ ಹಂಗಾಗ್ಬಿಡ ಅಂಥ ಸ್ಥಿತಿ ಬಂದುಬಿಡುತ್ತೆ ಎಲ್ಲ ಕಡೂ ಮನಸ್ಸು ಎಳಿತಾ ಇರುತ್ತೆ ಹೇಗೆ ಕರ್ಮವನ್ನು ಮಾಡೋದು ಅದನ್ನೇ ಭಗವದ್ಗೀತೆಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಅನನ್ಯಾಸಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಅಂತ ಶ್ರೀಕೃಷ್ಣ ಹೇಳ್ತಾನೆ ಯಾವಾಗಲೂ ಕೂಡ ನನ್ನನ್ನೇ ಚಿಂತ ಮಾಡ್ತಾ ಇರ್ತಾನೆ ಅನ್ಯಾಸಚಿಂತೆಯಂತೋ ಮಾಂ ಯೇ ಜನಾ ಆ ರೀತಿ ಚಿಂತನೆ ಮಾಡ್ತಾನೆ ನನ್ನನ್ನು ಮಾತ್ರ ಉಪಾಸನೆ ಮಾಡ್ತಾಯಿರ್ತಾರೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಅಂದ ಅಂಥವರು ಅವರು ಯಾವಾಗಲೂ ಕೂಡ ಅವರ ಮನಸ್ಸು ಭಗವಂತನೊಡನೆ ಹೊಂದ್ಕೊಂಬಿಟ್ಟಿರುತ್ತೆ ಒಂದಾಗ್ಬಿಟ್ಟಿರುತ್ತೆ ನಿತ್ಯ ಯುಕ್ತ ನಿತ್ಯಯುಕ್ತವಾಗಿಬಿಟ್ಟಿರುತ್ತೆ ಅಂಥವ್ರು ಅಂಥವ್ರನ್ನ ಕ್ಷ ಯೋಗಕ್ಷೇಮ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾರೆ ಅವ್ರಿಗೇನು ಕರ್ತವ್ಯ ಇಲ್ಲ ಅವ್ರು ನೋಡ್ಕೊಳ್ಳೋದನ್ನ ಕೆಲಸ ನಂದು ಅಂತಂದ್ಬಿಟ್ಟು ಶ್ರೀಕೃಷ್ಣ ಭರವಸೆ ಕೊಡ್ತಾನೆ ಅಂಥ ಸ್ಥಿತಿ ಉಂಟಾದಾಗ ಮಾತ್ರ ಅವನು ಯೋಗಕ್ಷೇಮ ನೋಡ್ಕೊಳ್ತ ನೋಡ್ಕೋತಾನೆ ಇಲ್ಲಿದ್ರೆ ನೋಡ್ಕೊಳ್ಳಲ್ಲ ನಾವೇ ನಾವು ನೋಡ್ಕೊಬೇಕು ನಮ್ಮನ್ನು ನಾವೇ ನೋಡ್ಕೊಬೇಕು ಆ ರೀತಿ ಒಂದು ಸ್ಥಿತಿ ಉಂಟು ಅಂಥ ಸ್ಥಿತಿ ಉಂಟಾದಾಗ ಕರ್ಮ ಮಾಡಬೇಕಾಗಿಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಇದು ಭಕ್ತನ ಒಂದು ಸ್ಥಿತಿ ಆಯಿತು ಹಾಗೆಯೇ ಜ್ಞಾನೀಸ್ಥಿತಿ ಅದನ್ನು ಕೂಡ ಶ್ರೀಕೃಷ್ಣ ಚೆನ್ನಾಗಿ ವಿವರಿಸ್ತಾನೆ ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತ ಮಾನವ ಆತ್ಮ ನೇ ನೇಮಜ್ಯ ಸಂತುಷ್ಟ ತಸ ಕಾರ್ಯ ವಿಧ್ಯತೆ ಯಾವಾಗ ಒಬ್ಬ ವ್ಯಕ್ತಿ ಅವನು ತನ್ನಲ್ಲೇ ಸಂತೃಪ್ತಿಯನ್ನು ಪಡಿತಾನೆ ಅವನು ತನ್ನಲ್ಲೇ ಕ್ರೀಡಿಸ್ತಾ ಇರ್ತಾನೆ ತನ್ನಲ್ಲೇ ವಿಹರಿಸ್ತಾ ಇರ್ತಾನೆ ತನ್ನಲ್ಲೇ ಆನಂದವನ್ನು ಪಡಿತಾನೆ ಆತ್ಮರತಿ ಆತ್ಮ ಆತ್ಮಕ್ರೀಡಾ ಅಂಥ ಸ್ಥಿತಿ ಇರುತ್ತೆ ಅವನಿಗೆ ಆತ್ಮನಿಯಮಚ ಸಂತುಷ್ಟ ಅವನು ಸಂಪೂರ್ಣವಾಗಿ ತನ್ನೊಳಗೆ ತೃಪ್ತಿಯನ್ನು ಪಡಿತಾ ಇರ್ತಾನೆ ಸಂತುಷ್ಟನಾಗಿರ್ತಾನೆ ಇನ್ನೇನು ಬೇಕು ಅಂತ ಅನಿಸೋದಿಲ್ಲ ಅವನಿಗೆ ಅವನು ಮಾತ್ರ ತಸ್ಯ ಕಾರ್ಯ ನ ವಿದ್ಯತೆ ಅವನಿಗೆ ಯಾವುದೂ ಕೂಡ ಕರ್ಮ ಇಲ್ಲ ಯಾವುದೂ ಕೂಡ ಅಬ್ಲಿಗೇಟರಿ ಡ್ಯೂಟೀಸ್ ಇಲ್ಲ ಕರ್ತವ್ಯ ಇಲ್ಲ ಅವನು ಕೂಡ ಅದು ಕರ್ಮವನ್ನು ಬಿಡೋದಕ್ಕೆ ಅರ್ಹನಾಗಿರ್ತಾನೆ ಇಂಥ ಸ್ಥಿತಿ ಈ ಎರಡು ಸ್ಥಿತಿ ಒಂದು ಭಕ್ತನ ಸ್ಥಿತಿ ಒಂದು ಜ್ಞಾನಿಯ ಸ್ಥಿತಿ ಈ ಒಂದು ಸ್ಥಿತಿ ಬಂದಾಗ ಕರ್ಮ ಬಿದ್ದು ಹೋಗುತ್ತೆ ಅಂತನ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಹೇಗೆ ಬಿದ್ದೋಗುತ್ತೆ ಅದನ್ನು ನೈಷ್ಕರ್ಮ ಸಿದ್ಧನೆಯಲ್ಲಿ ಸುರೇಶ್ವರ ಆಚಾರ್ಯ ಭಾಳ ಚೆನ್ನಾಗಿ ಹೇಳ್ತಾರೆ ಹೇಗೆ ಅಂತಂದ್ಬಿಟ್ರೆ ಪ್ರತ್ಯಕ್ ಪ್ರವಣತಾಂಬುದ್ಧೇ ಕರ್ಮಾಣ್ಯ ಉತ್ಪಾದ್ಯ ಶುದ್ಧಿ ತ ಕೃತಾರ್ಥಾ ಅಸ್ತಮಾಯಂತೀ ಪ್ರಾವೃಡಂತೆ ಘನಾಯಿವ ಅಂತಂದ್ಬಿಟ್ಟು ಹೇಳ್ತಾರೆ ಹ್ಞೂ ಪ್ರತ್ಯಕ್ ಪ್ರವಣತಾಂಬುದ್ಧೇ ಅಂದರೆ ಪ್ರತ್ಯಕ್ ಪ್ರವಣತೆ ಉಂಟಾಗಬೇಕು ಬುದ್ಧಿಗೆ ಪ್ರತ್ಯಕ್ ಪ್ರವಣತ ಅಂತಂದರೆ ಏನು ಈಗ ಎರಡು ರೀತಿಯ ಪ್ರವಣತೆ ಇದೆ ಒಂದು ಪರಾಕ್ ಪ್ರವಣತ ಒಂದು ಪ್ರತ್ಯಕ್ ಪ್ರವಣತ ಅಂತ ಹೇಳ್ತಾರೆ ಪರಾಕ್ ಪ್ರವಣತ ಅಂತಂದುಬಿಟ್ರೆ ಹೊರಮುಖವಾಗಿ ಹೋಗ್ತಕ್ಕಂಥ ಪ್ರವೃತ್ತಿ ಎಲ್ಲ ನಮ್ಮ ಗಮನ ಎಲ್ಲ ಹೊರಮುಖವಾಗಿರುತ್ತೆ ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಆ ವಿಷಯ ವಸ್ತುಗಳ ಕಡೆಗೆ ಎಲ್ಲದೂ ಕೂಡ ಗಮನ ಇರುತ್ತೆ ಹೊರ ಪ್ರಪಂಚದ ಕಡೆಗೆ ಗಮನ ಇರುತ್ತೆ ಇಡೀ ನಮ್ಮ ಮಾನಸಿಕ ಶಕ್ತಿ ಇಂದ್ರಿಯ ಶಕ್ತಿ ಎಲ್ಲೋದು ಕೂಡ ಹೊರಮುಖವಾಗಿ ಹೋಗ್ತಾ ಇರ್ತಾ ಹೋಗ್ತಾ ಇರುತ್ತೆ ಇದು ಪ್ರತ್ಯಕ್ ಪರಾಕ್ ಪ್ರವಣತ ಈ ಕರ್ಮ ಏನು ಮಾಡಬೇಕು ನಾವು ನಿತ್ಯ ಕರ್ಮವನ್ನು ಮಾಡ್ತಾ ಆ ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದುಬಿಟ್ರೆ ಅದು ಈ ಪರಾಕ್ ಪ್ರವಣತ ಅಂತಂದಕ್ಕಂಥದ್ದು ಪ್ರತ್ಯಕ್ ಪರಿವಣತ ಆಗ್ಬಿಡುತ್ತಂತೆ ಪ್ರತ್ಯಕ್ ಪರಿವಣತ ಅಂತಂದ್ಬಿಟ್ರೆ ಎಲ್ಲ ಒಳಮುಖ ಪ್ರವೃತ್ತಿ ಒಳಮುಖ ಹೋಗ್ತಕ್ಕಂಥ ಪ್ರವೃತ್ತಿ ತನ್ನ ಪಾಟಿ ತಾನೇ ಇರಬೇಕಪ್ಪ ತನ್ನೊಳಗೆ ಸೂಪ್ತಿ ಪಡ್ ಪಡ್ತಾ ಅವನಿಗೆ ಹೊರಗಡೆ ಯಾವ ತೃಪ್ತಿನೂ ಬೇಕಿಲ್ಲ ಯಾವ ಸುಖವೂ ಬೇಕಿಲ್ಲ ಅವನ ಅಂತರಂಗದಲ್ಲೇ ತೃಪ್ತಿಯನ್ನು ಪಡಿತಾ ಇರ್ತಾನೆ ಅದರಿಂದ ಒಳಮುಖ ಪ್ರವೃತ್ತಿ ಉಂಟಾಗ್ಬಿಟ್ಟಿರುತ್ತೋ ಅವನಿಗೆ ಅಂಥ ಒಂದು ಒಳಮುಖ ಪ್ರವೃತ್ತಿ ಉಂಟಾದಾಗ ಅದು ಕರ್ಮದ ಕೆಲಸ ಮುಗಿಯಿತು ಅಂತ ಅರ್ಥ ತನ್ನ ಕೆಲಸ ಮುಗಿಯಿತು ಅಂತ ಯಾವುದ್ರ ಮೂಲಕ ಅದನ್ನುಂಟು ಮಾಡುತ್ತೆ ಶುದ್ಧಿತಹ ಅಂತ ಹೇಳ್ತಾರೆ ಅದು ಆ ಆ ಯಾವಾಗ ಅಂತಂದ್ಬಿಟ್ರೆ ಮನಸ್ಸು ಶುದ್ಧಿ ಆದಾಗ ಆ ನಿತ್ಯರ್ಮವನ್ನು ಒಂದು ನಿಷ್ಠೆಯಿಂದ ನಿಷ್ಕಾಮ ಭಾವದಿಂದ ಕರ್ತವ್ಯ ನಿಷ್ಠೆಯಿಂದ ಅದನ್ನು ಮಾಡ್ತಾ ಹೋದವನು ಕೂಡ ಏನಾಗುತ್ತೆ ಅಂತನ್ಬಿಟ್ರೆ ಈ ರೀತಿ ಪ್ರತ್ಯೇಕ ಪರಿವಾಣತೆ ಉಂಟಾಗ್ಬಿಡುತ್ತೆ ಮನಶುದ್ಧಿ ಉಂಟಾಗ್ಬಿಟ್ಟು ಪ್ರತ್ಯಕ್ ಪರಿವಣತೆ ಉಂಟಾಗ್ಬಿಡತ್ತೆ ಕೆಲಸ ಮುಗಿತಂತೆ ನನ್ನ ಕೆಲಸ ಮುಗಿತಪ್ಪ ಇನ್ನೇನು ನಾನು ಮಾಡಬೇಕಾಗಿಲ್ಲ ಕೃತಾರ್ಥ ನನ್ನ ಕರ್ತ ಮುಗಿ ಮುಗೀತು ನನ್ನ ಕೆಲಸ ಇನ್ನೇನಿಲ್ಲ ಅಂತನ್ಬಿಟ್ಟು ಆ ಕರ್ಮ ತಾನೇ ತಾನೇ ಹೊಟ್ಟು ಹೋಗ್ಬಿಡ್ತಂತೆ ಇವನ್ ಬಿಟ್ಬಿಟ್ಟು ಹೇಗೆ ಅಂತಂದ್ಬಿಟ್ರೆ ಅವರು ಸ್ವಂತ ಉದಾಹರಣೆ ಕೊಡ್ತಾರೆ ವರ್ಷಾಕಾಲದಲ್ಲಿ ಮಳೆಯನ್ನೆಲ್ಲ ಸುರಿಸ್ಬಿಟ್ಟು ಮೋಡ ಹಿಂತಿರು ಹೋಗ್ತಾವಲ್ಲ ಹಾಗೇ ಅಂತನ್ಬಿಟ್ಟು ಅವ್ರು ನೋಡೋಲ್ಲ ಮಳೆಯೆಲ್ಲ ಸುರಿಸಿದ್ದಾಯಿತು ನೀರು ಬಿದ್ದಿದ್ದಾಯ್ತು ಇನ್ನೇನು ಮಾಡೋದು ಮೋಡದ ಕೆಲಸ ಇನ್ನೇನು ಹೊರಟೋಗ್ಬಿಡ್ತಾರೆ ಎಷ್ಟು ಮಳೆ ಬೇಕೋ ಅಷ್ಟು ಸುರಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹಾಗೆಯೇ ಈ ರೀತಿ ತನ್ನ ಕೆಲಸ ಆದ ಕರ್ಮ ತಾನೇ ಹೊರಟೋಗ್ಬಿಡ್ತಂಥದ್ದು ನಾವು ಬಿಡಬೇಕಾಗೇ ಇಲ್ಲ ಆ ರೀತಿ ಶ್ರೀರಾಮಕೃಷ್ಣ ಹೇಳ್ತಾರೆ ಒಬ್ಬ ವ್ಯಕ್ತಿ ಈ ಥರ ಒಂದು ಸ್ಥಿತಿಯನ್ನು ಮುಟ್ಟಿದಾಗ ಅವಾಗ ಅವನು ಮತ್ತೊನ ಅವನು ಕರ್ಮ ಮಾಡಬೇಕಾಗಿಲ್ಲ ಅವನು ಯಾವಾಗಲೂ ಕೂಡ ಇದನ್ನು ಮುಂದೆ ನಾವು ಎಷ್ಟೋ ಉದಾಹರಣೆಗಳ ಮೂಲಕ ಸ್ವಾಮಿ ಶ್ರೀರಾಮಕೃಷ್ಣರು ವಿವರಿಸ್ತಾರೆ ಅದನ್ನೆಲ್ಲ ಮುಂದೆ ನೋಡ್ತೀವಿ ನಾವು ಈ ರೀತಿ ಏನು ಮಾಡಿ ಏನು ಮಾಡುತ್ತೆ ಅಂತಂದ್ಬಿಟ್ರೆ ಕರ್ಮಗಳೆಲ್ಲದೂ ಕೂಡ ತಮ್ಮ ಕೆಲಸ ಕೆಲಸ ಕಾರ್ಯ ಆದ ಮೇಲೆ ಕೃತಾರ್ಥ ಕೃತಾರ್ಥತೆ ಭಾವದಿಂದ ನನ್ನ ಕೆಲಸ ಆಯ್ತಪ್ಪ ಅಂತಂದ್ಬಿಟ್ಟು ಎಲ್ಲ ನಿವೃತ್ತಿಯನ್ನು ಪಡಿತಾವಂತೆ ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯ ಪುರುಷೋಷ್ಣತೆ ಅಂತ ಕೃಷ್ಣ ಹೇಳ್ತಾನೆ ಈ ನೈಷ್ಕರ್ಮ್ಯ ಸಿದ್ಧಿ ಹ್ಞೂ ಅಂದರೆ ನಾನು ಯಾವುದೂ ಕರ್ಮ ಮಾಡಬೇಕಾಗಿಲ್ಲ ಇನ್ನು ಅಂಥ ಒಂದು ಸ್ಥಿತಿ ಆ ಸ್ಥಿತಿ ಯಾವಾಗ ಉಂಟಾಗತ್ತೆ ಹೇಗೆ ಉಂಟಾಗತ್ತೆ ನಾ ಕರ್ಮಣ ಮನಾರಂಭಾತ್ ಕರ್ಮ ಮಾಡಿದೆ ಇದ್ರೂ ನಿಷ್ಕರ್ಮ ಸ್ಥಿತಿ ಅಂತ ಅಂದ್ಬಿಟ್ಟು ನಾನು ಏನು ಕರ್ಮ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಕರ್ಮವನ್ನು ಮಾಡಿ ಮಾಡಿ ಮಾಡಿ ಮಾಡಿ ಆ ಸ್ಥಿತಿ ಬರಬೇಕು ಅಂತ ಹೇಳ್ತಾರೆ ಕರ್ಮವನ್ನು ಮಾಡ್ದೇ ಏನೂ ಕರ್ಮನೇ ಮಾಡಿದೆ ಸುಮ್ಮನೆ ಕೂತ್ಕೊಂಡಿದ್ರೆ ಬರೋದಿಲ್ಲ ಅದು ಕರ್ಮ ಅದನ್ನು ಕರ್ಮ ಬಿಡೋದಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕರ್ಮನೇ ಅಲ್ವಾ ಸುಮ್ಮನೆ ಕೂತ್ಕೋ ಕರ್ಮ ಇಲ್ದೇ ಇರೋಕ್ಕಾಗತ್ತಾ ಆಗೋದೇ ಇಲ್ಲ ಅದೇನಾಗ್ಬೇಕಪ್ಪ ಅಂತಂದುಬಿಟ್ರೆ ಈ ಸ್ಥಿತಿ ಹೇಗೆ ಬರಬೇಕು ಕ್ರಮೇಣ ಹಂತ ಹಂತವಾಗಿ ಬರಬೇಕು ಅಂತ ಹೇಳ್ತಾರೆ ಗ್ರ್ಯಾಜುವಲ್ ಸೆಸೇಷನ್ ಆಫ್ ಆ್ಯಕ್ಟಿವಿಟೀಸ್ ಗ್ರ್ಯಾಜುವಲ್ ಸೆಸೇಷನ್ ಆಫ್ ಆ್ಯಕ್ಟಿವಿಟೀಸ್ ಕ್ರಮೇಣ ಹಂತ ಹಂತವಾಗಿ ಈ ಯಾವಾಗ ಈ ಸ್ಥಿತಿ ಮನಸ್ಸು ಶಾಂತವಾಗಿಬಿಡುತ್ತೆ ಮನಸ್ಸು ಶಾಂತವಾದಾಗ ಆತ್ಮದ ಸ್ಥಿತಿ ಆತ್ಮದ ಒಂದು ಅರಿವು ಆತ್ಮದ ಬೆಳಕು ನಮಗೆ ಅರಿವಾಗುತ್ತೆ ಆತ್ಮದ ಅರಿವು ಉಂಟ ಅಸ್ತಿತ್ವದ ಅರಿವು ನಮಗೆ ಉಂಟಾಗುತ್ತೆ ಅದಕ್ಕೋಸ್ಕರವಾಗಿ ಆ ಕರ್ಮವನ್ನು ನಾವು ಮಾಡ್ತಾನೆ ಹೋಗಬೇಕು ಕರ್ಮವನ್ನು ಬಿಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಒತ್ತಿ ಹೇಳ್ತಾರೆ ಮತ್ತು ಇನ್ನೊಂದೇನಪ್ಪ ಅಂತಂದುಬಿಟ್ರೆ ನಾವು ಪ್ರಾರಂಭದ ಸ್ಥಿತಿನಲ್ಲಿ ಆಧ್ಯಾತ್ಮಿಕ ಜೀವನದ ಪ್ರಾರಂಭ ಸ್ಥಿತಿ ಅದೇನಾಗುತ್ತೆ ಅಂತಂದುಬಿಟ್ರೆ ದುರದೃಷ್ಟ ಅದು ಪ್ರಾರಂಭ ಸ್ಥಿತಿ ಮುಗಿಯೋದೇ ಇಲ್ಲ ಕೊನೆವರೆಗೂ ಪ್ರಾರಂಭ ಸ್ಥಿತಿಯಲ್ಲೇ ಇದ್ಬಿಡ್ತೀವಿ ನಾವು ಅದರಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಕರ್ಮವನ್ನು ಬಿಡೋಕ್ಕಾಗೋದಿಲ್ಲ ಮಾಡಲೇಬೇಕಾಗತ್ತೆ ಪ್ರಾರಂಭ ಸ್ಥಿತಿನಲ್ಲಿ ಏನಾಗತ್ತೆ ಅಂತಂದರೆ ನಾವು ಧ್ಯಾನ ಮಾಡೋದು ಜಪ ಮಾಡೋದು ಪ್ರಾರ್ಥನೆ ಮಾಡೋದು ಅಂತಂದುಬಿಟ್ರೆ ಅದು ಒಂದು ರೀತಿಯ ಟೆನ್ಷನ್ ಯಾಕೆ ಅಂತಂದುಬಿಟ್ರೆ ಆ ಒಂದು ಆಧ್ಯಾತ್ಮಿಕ ಸ್ಥಿತಿನಲ್ಲಿ ನಾವು ಅನೇಕ ರೀತಿಯ ಮನಸ್ಸು ಅನೇಕ ರೀತಿಯಲ್ಲಿ ಮನಸ್ಸನ್ನು ನಿಗ್ರಹಿಸ್ತಾ ಇರ್ತೀವಿ ಅದನ್ನು ಸಪ್ರೆಸ್ ಮಾಡ್ತಾ ಇರ್ತೀವಿ ಒತ್ತು ಹಿಡಿತೀವಿ ಹೇಗೆ ಒಂದು ಸ್ಪ್ರಿಂಗ್ ಇರುತ್ತಲ್ಲ ಆ ಸ್ಪ್ರಿಂಗನ್ನು ಒತ್ತು ಹಿಡಿದ್ರೆ ಹೇಗಾಗ್ತದೆ ಟೆನ್ಷನ್ ಇರುತ್ತಲ್ವ ಟೆನ್ಷನ್ ಇರುತ್ತೆ ತುಂಬ ಟೆನ್ಷನ್ ಇರ್ತದೆ ಆ ರೀತಿ ಬಿಗಿತ ಉಂಟಾಗುತ್ತೆ ನರ ಬಿಗಿತ ಮಾನಸಿಕ ಬಿಗಿತ ಉಂಟಾಗುತ್ತೆ ನಮ್ಮಲ್ಲಿ ಆ ರೀತಿ ಮಾನಸಿಕ ಬಿಗಿ ಬಿಗಿತ ನರ ಬಿಗಿತ ಉಂಟಾದಾಗ ಅದಕ್ಕೆ ಒಂದು ರೀತಿಯ ರಿಲೀಫ್ ಸಿಗಬೇಕು ಆ ರಿಲೀಫ್ ಯಾವುದರಿಂದ ಸಿಕ್ಕುತ್ತೆ ನಮಗೆ ಅಂದರೆ ಕರ್ಮದಿಂದ ಸಿಕ್ಕುತ್ತೆ ಆ ರೀತಿ ನಾವು ವಿಶೇಷವಾಗಿ ವಿಶೇಷವಾಗಿ ಯಾವ ಯಾವ ರೀತಿಯ ಕರ್ಮ ಅಂತಂದುಬಿಟ್ರೆ ಭೌತಿಕ ಕರ್ಮ ಓಡಾಡೋದು ಹ್ಞೂ ಕೆಲಸ ಮಾಡೋದು ಮನೆ ಕೆಲಸ ಸ್ವಲ್ಪ ಮಾಡತಕ್ಕಂಥದ್ದು ಗಾರ್ಡನಿಂಗ್ ಕೆಲಸ ಈ ತೀರಿ ಭೌತಿಕವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದುಬಿಟ್ರೆ ನಮ್ಮ ಮಾನಸಿಕ ಬಿಗಿತ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ನರ ಬಿಗಿತ ಮಾನಸಿಕ ಬಿಗಿತ ನರ್ವಸ್ ಟೆನ್ಷನ್ ಮೆಂಟಲ್ ಟೆನ್ಷನ್ ಅದು ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರವಾಗಿ ಧ್ಯ ಪ್ರಾರಂಭದ ಸ್ಥಿತಿಯಲ್ಲಿ ಧ್ಯಾನ ಮತ್ತು ಕರ್ಮ ಒಟ್ಟಿಗೆ ಹೋಗಬೇಕು ಸಮಾನಾಂತರವಾಗಿ ಹೋಗಬೇಕು ಒಂದನ್ನು ಬಿಟ್ಟು ಒಂದಿರೋಕ್ಕೆ ಆಗೋದಿಲ್ಲ ಎರಡನ್ನೂ ಕೂಡ ಮಾಡಬೇಕು ಬರೀ ಕರ್ಮ ಮಾಡ್ಕೊಂಡು ಹೋದರೂ ಬರೀ ಧ್ಯಾನ ಮಾಡ್ಕೊಂಡಿರ್ತೀನಿ ಅಂದರೂ ಆಗೋದಿಲ್ಲ ಹೋಲಿ ಮದರ್ ಶ್ರೀ ಶ್ರೀ ಶಾರದೇವರು ಹೇಳ್ತಾರೆ ನೀವು ಬರೀ ಧ್ಯಾನ ಜಪ ಮಾಡ್ಕೊಂಡಿರೋಕ್ಕಾಗತ್ತೆ ಇಪ್ಪತ್ತ್ನಾಲ್ಕು ಗಂಟೆನೂ ಆಗೋದಿಲ್ಲ ಅದಕ್ಕೋಸ್ಕರ ಕರ್ಮ ಮಾಡಲೇಬೇಕು ಅಂತ ಹೇಳ್ತಾರ ನೀವು ಕೆಲಸದಲ್ಲಿ ತೊಡಗಿರಲೇಬೇಕು ಕೆಲಸ ಮಾಡಲೇಬೇಕು ಆದರೆ ಬರೀ ಕೆಲಸ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಆಗತ್ತಾ ಅದು ಕೂಡ ಆಗೋದಿಲ್ಲ ಅವ್ರು ಹೇಳ್ತಾರೆ ಧ್ಯಾನ ಕೂಡ ಮಾಡಬೇಕು ಯಾಕೆ ಅಂತಂದುಬಿಟ್ರೆ ಧ್ಯಾನ ಕರ್ಮಕ್ಕೆ ಪೂರಕವಾಗತ್ತೆ ಕರ್ಮ ಧ್ಯಾನಕ್ಕೆ ಪೂರ್ವಕವಾಗತ್ತೆ ಇಲ್ಲದ್ರೆ ಏನಾಗುತ್ತೆ ಬರೀ ಕರ್ಮದಲ್ಲೇ ಮಾಡಿ ತೊಡಗಿದ್ದುಬಿಟ್ರೆ ನಾವು ಎಲ್ಲೆಲ್ಲೋ ಹೊಟ್ಟು ಹೋಗ್ಬಿಡ್ಬೋದು ನಮ್ಮ ಆದರ್ಶವನ್ನೇ ಮರೆತು ಬಿಡ್ಬೋದು ನಮ್ಮ ಜೀವನದ ಗುರಿ ಏನು ಅಂತಲೇ ಮರೆತು ಬಿಡ್ಬೋದು ಹ್ಞೂ ಸಂದರ್ಭದಲ್ಲಂತೂ ಕೂಡ ಅದು ಬಹಳ ಜಾಸ್ತಿ ಅಂತಹ ಸ ಸ್ಥಿತಿ ಉಂಟಾಗತಕ್ಕಂಥದ್ದು ಓಟ ಇರುತ್ತಲ್ಲ ನಮ್ಮದು ಸಮಾಜ ಆ ರೀತಿ ಓಟದಲ್ಲಿ ಮಗ್ನರಾಗ್ಬಿಟ್ಟು ನಾವು ಎಲ್ಲವನ್ನು ಕೂಡ ಮರೆತು ಬಿಡ್ತೀವಿ ನಮ್ಮ ಜೀವನದ ಧ್ಯೇಯವನ್ನೇ ಮರೆತು ಬಿಡ್ತೀವಿ ಆಮೇಲೆ ಅದಷ್ಟು ಸಿಕ್ಕಾವುಟೆ ಟೆನ್ಷನ್ ಟೆನ್ಷನ್ ಟೆನ್ಷನ್ ಅದಕ್ಕೆ ಯಾರು ತಮಾಯೆ ಹೇಳ್ತಾಯಿದ್ರು ಟೆನ್ಷನ್ ಹೋಗಬೇಕು ಅಂತಂದುಬಿಟ್ರೆ ಅಟೆನ್ಷನ್ ಬೇಕು ಅಂತನ್ಬಿಟ್ಟು ಅಟೆನ್ಷನ್ ಅಂತನ್ಬಿಟ್ರೆ ಭಗವಂತನ ಕಡೆಗೆ ಒಂದು ಏಕಾಗ್ರ ಮನೋಭಾವ ಅದು ಅಟೆನ್ಷನ್ ಭಗವಂತನ ಕಡೆಗೆ ಅಟೆನ್ಷನ್ ಇರಬೇಕು ಅಟೆನ್ಷನ್ ಅಂತಂದ್ಬಿಟ್ಟು ಏಕಾಗ್ರತೆ ಫೋಕಸಿಂಗ್ ಫೋಕಸಿಂಗ್ ಯವರ್ ಮೈಂಡ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಅಂಥ ಒಂದು ಸ್ಥಿತಿ ಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಈ ಕರ್ಮ ಮತ್ತು ಧ್ಯಾನ ಒಟ್ಟಿಗೆ ಹೋಗಬೇಕು ಪ್ರಾರಂಭದ ಸ್ಥಿತಿನಲ್ಲಿ ಅದಕ್ಕೆ ಗೌಣಿ ಭಕ್ತಿನಲ್ಲಿ ಅದೆಲ್ಲ ಅದು ಮುಖ್ಯ ಹ್ಞೂ ಆ ರೀತಿ ಇದ್ದಾಗ ಮಾತ್ರ ನಾವು ಇಲ್ಲದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಬರೀ ನಾನು ಧ್ಯಾನ ಮಾಡ್ಕೊಂಡಿರ್ತೀನಿ ಅಂತಂದ್ಬಿಟ್ಟರು ಸಾಕಷ್ಟು ಯತೀಶ್ವರ ಅಂದರು ಕೂಡ ಹೇಳ್ತಾರೆ ಸಾಕಷ್ಟು ಮನಃಶುದ್ಧಿ ಇಲ್ಲದೇ ನಾವು ಧ್ಯಾನಕ್ಕೆ ಪ್ರಯತ್ನ ಮಾಡಿದರೆ ಅದರಿಂದ ಧ್ಯಾನದಿಂದ ನಮಗೆ ನಷ್ಟನೇ ಅಂತಂದ್ಬಿಟ್ಟು ಹೇಳ್ತಾರೆ ಎಷ್ಟೋ ಸತಿ ಅವರು ಹೇಳ್ತಾರೆ ನಮಗೆ ಮನಸ್ಸು ಏಕಾಗ್ರತೆ ಇಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಹೇಳ್ತಾರೆ ಏಕಾಗ್ರತೆ ಇರೋದೇ ಇಲ್ಲದೆ ಇರೋದೇ ಒಳ್ಳೇದಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ ಏಕಾಗ್ರತೆ ಇಲ್ಲದೆ ಇರೋದು ಒಳ್ಳೆಯದು ಯಾಕೆ ಅಂತಂದ್ಬಿಟ್ರೆ ಆ ಏಕಾಗ್ರತೆ ಇದ್ಬಿಟ್ರೆ ತಿರುಪತಿ ಪ್ರಾರಂಭದಲ್ಲಿ ಅದೇನು ಅನೇಕ ಸಂಸ್ಕಾರಗಳಲ್ಲೇ ಇರ್ತಾವಲ್ಲ ಆ ಮನಸ್ಸು ಏಕಾಗ್ರಗೊಂಡ ಮನಸ್ಸು ಆ ಸಂಸ್ಕಾರದ ಕಡೆಗೆ ಕೊಟ್ಟು ಹೋಗ್ಬಿಡುತ್ತೆ ಅದೇ ಜಾಗೃತವಾಗಿಬಿಡುತ್ತೆ ಅದೇ ಜಾಗೃತವಾಗಿಬಿಡುತ್ತೆ ಅದಕ್ಕೋಸ್ಕರವಾಗಿ ಹಿಂದೆ ಅದಕ್ಕೇ ನೋಡಿ ಎಷ್ಟೋ ಜನ ಈ ರಾಕ್ಷಸರಲ್ಲ ಇದ್ದಾರಲ್ಲ ರಾಕ್ಷಸರಲ್ಲಿ ತಪಸ್ ಮಾಡ್ತಾ ಇದ್ರು ಎಷ್ಟೆಷ್ಟೋ ಸಾವಿರಾರು ವರ್ಷ ತಪಸ್ ಮಾಡ್ತಾಯಿದ್ರು ಅವರು ತಪಸ್ಸು ಮಾಡಿಬಿಟ್ಟು ಏನಾಯಿತು ಅವರು ಮತ್ತಷ್ಟು ದುಷ್ಟರಾದರು ಮತ್ತಷ್ಟು ದುಷ್ಟರಾದರು ಯಾಕೆ ಅಂತಂದುಬಿಟ್ರೆ ಅವರಲ್ಲಿ ಅದೇ ಸಂಸ್ಕಾರ ದುಷ್ಟ ಸಂಸ್ಕಾರಗಳೇ ಇರುತ್ತೆ ಹಿಂಸಾತ್ಮಕ ಪ್ರವೃತ್ತಿ ತೀವ್ರವಾಗಿರುತ್ತೆ ಅವರು ತಪಸ್ಸು ಮಾಡಿದಾಗ ಏನಾಗುತ್ತೆ ಅಂತಂದುಬಿಟ್ರೆ ಆ ಹಿಂಸಾತ್ಮಕ ಪ್ರವೃತ್ತಿಯೇ ತೀವ್ರವಾಗಿಬಿಡುತ್ತೆ ಅದೇ ಜಾಸ್ತಿ ಆಗ್ಬಿಡುತ್ತೆ ಹಾಗೆಯೇ ಧ್ಯಾನ ಮಾಡಿದಾಗ ತೀವ್ರವಾಗಿರ್ತಕ್ಕಂಥ ಏಕಾಗ್ರತೆಯಿಂದ ಹ್ಞೂ ಯಾಕೆ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಆ ಮನಸ್ಸು ಅದ್ರ ಕಡೆಗೆ ಹೊಟ್ಟು ಹೋಗ್ಬಿಡ್ತೀವಿ ಯಾವ ಸಂಸ್ಕಾರ ನಮ್ಗೆ ಪ್ರಬಲವಾಗಿರುತ್ತೋ ಅದ್ರ ಕಡೆಗೆ ಹೋಗ್ಬಿಡ್ತೆ ಅದಕ್ಕೇ ಸಾಕಷ್ಟು ಏಕ ಮನುಶುದ್ಧಿ ಇಲ್ಲದೇ ನಾವು ಧ್ಯಾನಕ್ಕೆ ಪ್ರಯತ್ನ ಅಂತ ನೋಟು ಯತೀಶ್ ಚರ ಅಂತ ಅದಕ್ಕೋಸ್ಕರ ನಾವು ಕರ್ಮ ಮಾಡ್ತಾ ಮಾಡ್ತಾ ಮಾಡ್ತಾ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ ಆ ಎರಡೂ ಕೂಡ ಒಟ್ಟಿಗೆ ಹೋಗಬೇಕಾಗುತ್ತೆ ಹ್ಞೂ ನಾವು ಧ್ಯಾನವನ್ನು ಮಾಡಬೇಕು ಪರಿ ಇದನ್ನು ಕೂಡ ಮಾಡಬೇಕ ಇವರು ಹೇಳುವಂತೆ ಯಾರು ಶಾರದಾ ದೇವಿಯವರು ಹೇಳುವಂತೆ ಈ ಧ್ಯಾನ ಅಂತಂದ್ಬಿಟ್ಟರೆ ಒಂದು ರೀತಿ ಅಡಿಗೆಗೆ ಅಥವಾ ದೋಣಿಗೆ ಒಂದು ಚುಕ್ಕಾಣಿ ಇದ್ದ ಹಾಗೆ ಅದು ಆ ಚುಕ್ಕಾಣಿ ಏನು ಮಾಡುತ್ತೆ ಅಂತಂದ್ಬಿಟ್ರೆ ಅದು ಎಲ್ಲಿ ಹೋಗಬೇಕು ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಅನ್ನೋದನ್ನು ಅದು ಸೂಚಿಸ್ತಾ ಇರುತ್ತೆ ಹಾಗೆಯೇ ಧ್ಯಾನ ಅಂತಕ್ಕಂಥದ್ದು ನಾವು ಪರಿಣಾಮಕಾರಿಯಾಗಿ ಮಾಡಿದರೆ ಅದು ನಮಗೆ ಒಂದು ದಿಕ್ಸೂಚಿ ಆಗುತ್ತೆ ಇಲ್ಲದ್ರೆ ನಾವು ದಿಕ್ಕನ್ನು ಕಳ್ಕೊಂಡ್ಬಿಡ್ತೀವಿ ಬರೀ ಕ್ರಮದಲ್ಲಿ ನಿರತರಾಗ್ಬಿಟ್ಟು ಆ ದಿಕ್ಕನ್ನು ಕಳ್ಕೊಂಡ್ಬಿಡ್ತೀವಿ ನಾವು ಅದಕ್ಕೆ ಎರಡೂ ಕೂಡ ಒಟ್ಟಿಗೆ ಹೋಗಬೇಕು ಅಂತನ್ಬಿಟ್ಟು ಹೇಳ್ತಾರೆ ಆ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತನ್ಬಿಟ್ರೆ ನಾವು ಆಧ್ಯಾತ್ಮಕ ಸಾಧನೆಯಲ್ಲಿ ಮುಂದುವರಿಯೋದು ಸಾಧ್ಯ ಮನಃಶುದ್ದಿ ಆಗಿಬಿಡುತ್ತೆ ಆಮೇಲೆ ಒಂದು ಸತಿನ ಒಂದು ರೀತಿಯಲ್ಲಿ ನಮಗೆ ಧ್ಯಾನದ ಪರಿಸ್ಥಿತಿ ಧ್ಯಾನ ಸ್ಥಿತಿ ಮನಸ್ಸಿಗೆ ಆಮೇಲೆ ಇಷ್ಟೆಲ್ಲ ಹೇಳ್ಬಿಟ್ಟು ಶ್ರೀರಾಮಕೃಷ್ಣರು ಕೊನೆಯಲ್ಲಿ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ದೊಡ್ಡ ಹೇಳಿಕೆಯನ್ನು ಹೇಳ್ತಾರೆ ಅಂದರೆ ಇದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆ ಸಂಧ್ಯಾ ಸಂಧ್ಯೆ ಗಾಯತ್ರಿಯಲ್ಲಿ ಲಯ ಹೊಂದುತ್ತದೆ ಗಾಯತ್ರಿ ಓಂಕಾರದಲ್ಲಿ ಲಯ ಹೊಂದುತ್ತದೆ ಅಂತ ಹೇಳ್ತಾರೆ ಸಂಧೆ ಅಂತಂದ್ಬಿಟ್ರಿ ಇಲ್ಲಿ ಬರೀ ಸಂಧ್ಯಾ ಅಂತ ತಗೊಬಾರ್ದು ಎಲ್ಲ ರೀತಿಯ ನಿತ್ಯ ಕರ್ಮಗಳು ನಾವು ಮಾಡಬೇಕಾದ ನಿತ್ಯ ಕರ್ಮಗಳು ಅದರಲ್ಲಿ ಅದೇನಾಗುತ್ತೆ ಅಂತನ್ಬಿಟ್ರೆ ಕೊನೆಯಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಗಾಯತ್ರಿನಲ್ಲಿ ಲಯ ಹೊಂದುತ್ತೆ ಅಂದರೆ ಗಾಯತ್ರಿ ಲಯ ಹೊಂದುತ್ತೆ ಆ ಕರ್ಮಗಳೆಲ್ಲ ಬಿದ್ದು ಹೋಗುತ್ತೆ ಆಮೇಲೆ ಬರೀ ಗಾಯತ್ರಿ ಮಂತ್ರ ಮಾಡ್ಕೊಂಡಿದ್ರೆ ಜಪಿಸ್ತಾ ಇದ್ದರೆ ಸಾಕಾಗತ್ತೆ ಅಂತನ್ಬಿಟ್ರೆ ಅಂತಂದರೆ ಯಾವುದೋ ಒಂದು ಜಪ ಮಾಡ್ತಾ ಸಾಧನೆ ಮಾಡ್ತಾ ಇದ್ದರೆ ಸಾಕಾಗುತ್ತೆ ರಾಮನಾಮವನ್ನು ಹರಿನಾಮವನ್ನು ಉಚ್ಚರಿಸ್ತಾ ಇದ್ದರೆ ಸಾಕಾಗತ್ತೆ ಅಂತಂದ್ಬಿಟ್ಟು ಆಮೇಲೆ ಇನ್ನೊಂದು ಸ್ಥಿತಿ ಬರುತ್ತಂತೆ ಆ ಅದು ಕೂಡ ಮಾಡೋಕ್ಕಾಗೋದಿಲ್ವಂಥವನಿಗೆ ಅದು ಕೂಡ ನಿಂತು ಹೋಗ್ಬಿಡುತ್ತೆ ಆಮೇಲೆ ಅವನೇನು ಮಾಡ್ತಾನೆ ಬರೀ ಓಂಕಾರ ಮಾತ್ರ ಹೇಳ್ತಾ ಇರ್ತಾನ ಅಷ್ಟೇ ಸಾಕಂತೆ ಬರೀ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಸಾಕು ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು ಆ ಓಂಕಾರ ನಿಂತು ಹೋಗ್ಬಿಡುತ್ತಂತೆ ಅದು ನಿಂತು ಹೋಗ್ಬಿಡುತ್ತಂತೆ ಯಾಕೆ ಅಂತಂದ್ಬಿಟ್ಟು ಓಂಕಾರು ಒಂದು ಶಬ್ದ ಆ ಶಬ್ದ ಏನಾಗುತ್ತೆ ನಿಶ್ಶಬ್ದದಲ್ಲಿ ಕೊನೆಗೊಳ್ಳುತ್ತೆ ಶಬ್ದ ನಿಶ್ಶಬ್ದವಾಗಿಬಿಡತ್ತೆ ಇವರದ್ದು ಯಾರದ್ದು ಅಲ್ಲಮ್ಮಪ್ರಭು ಒಂದು ತುಂಬ ಹೇಳಿ ವಚನ ಇದೆ ತುಂಬ ಚೆನ್ನಾಗಿರೋದು ಶಬ್ದದೊಳಗಣ ನಿಶ್ಶಬ್ದದಂತೆ ಅಂತ ಹೇಳ್ತಾರೆ ಬೀಜದೊಳಗಣ ವೃಕ್ಷದಂತೆ ಪಾವಕದೊಳಗ ಏನು ಶಿಲೆಯೊಳಗಣ ಪಾವಕದಂತೆ ವೃಕ್ಷದ ಬೀಜದೊಳಗನ ವೃಕ್ಷದಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಶಬ್ದದೊಳಗಣ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ ಅಂತ ಹೇಳ್ತಾರೆ ಅಂದರೆ ಆ ಶಬ್ದ ನಿಶಬ್ದದ ಸ್ಥಿತಿಗೆ ಹೋಗ್ಬಿಡಬೇಕು ಓಂಕಾರ ಅಂತಕ್ಕಂಥದ್ದು ಒಂದು ಶಬ್ದ ಈ ಓಂಕಾರ ಶಬ್ದದಲ್ಲಿ ಮೂರು ಅಕ್ಷರಗಳಿದೆ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಅಕಾರ ಉಕಾರ ಮಕಾರ ಅಂತನ್ಬಿಟ್ಟು ಅಕಾರ ಅಂತಂದ್ಬಿಟ್ರೆ ಅದು ಜಾಗೃತ ಸ್ಥಿತಿಯನ್ನು ಪ್ರತಿನಿಧಿಸುತ್ತೆ ಜಾಗೃತ ಸ್ಥಿತಿ ನಾವು ಆಕಾರ ಉಚ್ಚರಿಸುವಾಗ ಏನು ಮಾಡ್ತೀವಿ ಅಂತಂದ್ಬಿಟ್ರೆ ಬಾಯಿ ಕಳೆದು ಉಚ್ಚರಿಸ್ತೀವಲ್ವಾ ಆ ಆ ಅಂತಂದ್ಬಿಟ್ಟು ಹೇಳ್ತೀವಿ ಬಾಯಿ ಕೊಳ್ಳೆದು ಅಂದರೆ ಆ ಆಕಾರದಲ್ಲಿ ಏನೋ ಬಾಯಿ ಕೊಳದು ಉಚ್ಚರಿಸೋದ್ರಿಂದ ಇದು ಇಂದ್ರಿಯ ಅನುಭವಗಳು ಹೊರಗಿನ ಅನುಭವಗಳು ಪ್ರಾಪಂಚಿಕ ಅನುಭವಗಳು ಎಲ್ಲವುದು ಕೂಡ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಜಾಗೃತ ಸ್ಥಿತಿನಲ್ಲಿ ಎಲ್ಲ ವಿಸ್ತಾರವಾದ ಜಗತ್ತು ನಮಗೆ ಕಾಣಿಸುತ್ತೆ ಆ ಸ್ಥಿತಿನಲ್ಲಿ ಅದಕ್ಕೋಸ್ಕರವಾಗಿ ಇದನ್ನು ಅಕಾರ ಅದನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ಆಮೇಲೆ ಏನಾಗುತ್ತೆ ಅಂದರೆ ಉಕಾರ ಉಕಾರವನ್ನು ಉಚ್ಚರಿಸುವಾಗ ಆ ಹೂ ಅಲ್ಲಿ ಸಂಕುಚಿತವಾಗಿಬಿಡುತ್ತೆ ಶಬ್ದ ಆ ಅಂತ ಹೇಳ್ತೀವಲ್ಲ ಅದು ಬಾಯಿ ಕಳೆದು ದೊಡ್ಡದಾಗಿ ಆ ಅಂತ ಉಚ್ಚರಿಸ್ತೀವಿ ಆಮೇಲೆ ಹೂವನ್ನು ಉಚ್ಚರಿಸೋ ಊ ಅಂತಾಗುತ್ತೆ ಸಂಕುಚಿತವಾಗಿಬಿಡುತ್ತೆ ಹಾಗೆಯೇ ಆ ಜಾಗರದ ಅನುಭವಗಳೆಲ್ಲ ಕೂಡ ಮನಸ್ಸಿಗೆ ಸಂಕುಚಿತವಾಗಿಬಿಡುತ್ತೆ ಯಾವುದು ನಿದ್ರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅದು ಸಂಕುಚಿತವಾಗಿಬಿಡುತ್ತೆ ಕೇವಲ ಎಲ್ಲ ಇಡೀ ಜಗತ್ತು ಮನಸ್ಸಿನಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಸ್ವಪ್ನ ಜಗತ್ತು ಇದೆಯಲ್ಲ ಇಡಿಯಲ್ಲ ಅಲ್ಲ ಎಲ್ಲದೂ ಕೂಡ ನಾವು ಅನುಭವಿಸ್ತೀವಿ ಸ್ವಪ್ನ ಜಗತ್ತಿನಲ್ಲಿ ಆದರೆ ಅದೆಲ್ಲದೂ ಕೂಡ ಸಂಕುಚಿತವಾಗ್ಬಿಟ್ಟು ಒಂದು ಮಾನಸಿಕ ಸ್ಥಿತಿ ಬಂದ್ಬಿಡುತ್ತೆ ಮನಸ್ಸಿನೊಳಗೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಸಂಕುಚಿತವಾಗಿಬಿಡುತ್ತೆ ಆಮೇಲೆ ಏನಾಗುತ್ತೆ ಇನ್ನೂ ಕೂಡ ಸಂಕುಚಿತವಾಗಿಬಿಡುತ್ತೆ ಸುಷುಪ್ತಿನಲ್ಲಿ ಸುಷುಪ್ತಿನಲ್ಲಿ ಏನೂ ಇಲ್ಲ ಮನಸ್ಸೂ ಇಲ್ಲ ಇಂದ್ರಿಯಗಳೂ ಇಲ್ಲ ಎಲ್ಲ ಚಟುವಟಿಕೆಯೂ ನಿಂತ್ ಹೋಗ್ಬಿಡುತ್ತೆ ಮಾನಸಿಕ ಚಟುವಟಿಕೆಯೂ ನಿಂತ್ ಹೋಗ್ಬಿಡುತ್ತೆ ಸುಶುಕ್ತಿನಲ್ಲಿ ಅವಾಗ ಏನಾಗುತ್ತೆ ಮಾ ಹೇಳುವಾಗ ಏನಾಗುತ್ತೆ ಎಲ್ಲ ನಿಂತುಬಿಡುತ್ತೆ ಓಂಕಾರ ಅಲ್ಲಿಗೆ ಕೊನೆಗೊಳ್ಳುತ್ತೆ ಆದರೂ ಕೂಡ ಆ ಓಂಕಾರ ಉಚ್ಚರಿಸ ಓಂ ಅಂತ ಹೇಳುತ್ತೆ ಬಾಯಿ ಮುಚ್ಚಿದ ತಕ್ಷಣವೂ ಕೂಡ ತುಟಿ ಮುಚ್ಚಿದ ತಕ್ಷಣವೂ ಕೂಡ ಆ ಶಬ್ದ ಮಾತ್ರ ವೈಬ್ರೇಷನ್ ಕಂಟಿನ್ಯೂಸ್ ವೈಬ್ರೇಷನ್ ಕಂಟಿನ್ಯೂಸ್ ಆ ವೈಬ್ರೇಷನ್ ನಿಂತರ ಹೋಗ್ತಾ ಇರುತ್ತೆ ಯಾಕೆ ಅಂತಂದುಬಿಟ್ರೆ ಅದು ಏನು ಸೂಚಿಸುತ್ತೆ ಅಂತಂದರೆ ಆ ಸ್ಥಿತಿ ನಮ್ಮೊಳಗಿ ಇನ್ನೂ ಸಂಸ್ಕಾರ ಇರುತ್ತೆ ಆ ಸಂಸ್ಕಾರ ಹೋಗಿರೋದಿಲ್ಲ ಆ ಸಂಸ್ಕಾರಗಳ ದೆಸೆಯಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಮತ್ ನಾವು ಜಾಗ್ರ ಸ್ಥಿತಿ ಬಂದುಬಿಡ್ತೀವಿ ಸ್ವಪ್ನ ನೋಡೋಕೆ ಶುರು ಮಾಡಿಬಿಡ್ತೀವಿ ಆ ವೈಬ್ರೇಷನ್ ಇದೆಯಲ್ಲ ಆ ಸಟ್ಲ್ ವೈಬ್ರೇಷನ್ ಅದು ಕೂಡ ನಿಂತು ಹೋಗ್ಬಿಡ್ಬೇಕಂತೆ ಅದು ಕೂಡ ನಿಂತು ಅದು ನಿಶ್ಶಬ್ದ ಸ್ಥಿತಿ ಶಬ್ದದೊಳಗಣ ನಿಶ್ಶಬ್ದದಂತೆ ಆ ರೀತಿಯ ಒಂದು ಸ್ಥಿತಿ ಅದು ಆತ್ಮದ ಸ್ಥಿತಿ ಅಲ್ಲಿ ಶಬ್ದವೇ ಇಲ್ಲ ವೈಬ್ರೇಷನ್ನೇ ಇಲ್ಲ ನೋ ವೈಬ್ರೇಷನ್ ಆ ರೀತಿ ಒಂದು ಸ್ಥಿತಿ ಯಾವಾಗಲೂ ಕೂಡ ಆ ನಿಶಬ್ದದಿಂದಲೇ ಶಬ್ದ ಬರ್ತಕ್ಕಂಥದ್ದು ಆ ಪ್ರಾರಂಭದಲ್ಲಿ ಯಾವ ವೈಬ್ರೇಷನ್ನೇ ಇರೋದಿಲ್ಲ ಆಮೇಲೆ ಅವನಿಗೆ ಬ್ರಹ್ಮ ಪರಬ್ರಹ್ಮನಲ್ಲಿ ಸೃಷ್ಟಿ ಕಲ್ಪನೆ ಉಂಟಾಯ್ತಂತೆ ಆ ಸೃಷ್ಟಿಕಲ್ಪನೆ ಅದು ಒಂದು ವೈಬ್ರೇಷನು ಆಮೇಲೆ ವೈಬ್ರೇಷನ್ನ ಅದು ಸ್ಪಂದನ ಅದು ಸೃಷ್ಟಿ ಪ ಸ್ಪಂದನ ಆಮೇಲೆ ಸೆರ್ಟಿ ಬಂದ ಆಮೇಲೆ ಬೇರೆ ಬೇರೆ ಸ್ಪಂದನೆಗಳೆಲ್ಲ ಉಂಟಾದ ಬೇರೆ ಬೇರೆ ವಸ್ತು ವಿಷಯಗಳಿಗೆ ಸಂಬಂಧಪಟ್ಟು ಪ್ರಪಂಚದ ಎಲ್ಲ ವಿಷಯಗಳಿಗೆ ವಸ್ತು ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಟ್ಲು ವೈಬ್ರೇಷನ್ ಶುರುವಾಯಿತಂತೆ ಆಮೇಲೆ ಆ ಸಟ್ಲು ವೈಬ್ರೇಷನ್ ಎಲ್ಲ ಏನಾಯಿತು ಅಂತಂದುಬಿಟ್ರೆ ಒಂದು ಇಡೀ ಪ್ರಪಂಚ ರೂಪದಲ್ಲಿ ಅದು ವಿಸ್ತಾರವಾಗಿ ಅಭಿವ್ಯಕ್ತವಾಯ್ತಂತೆ ಹಾಗೆಯೇ ನಮ್ಮ ಮನಸ್ಸಿನಲ್ಲೂ ಕೂಡ ಅದೇ ರೀತಿಯೇ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಸಟ್ಲು ವೈಬ್ರೇಷನ್ ಶುರುವಾಗುತ್ತೆ ಆಲೋಚನೆಯ ವೈಬ್ರೇಷನ್ ಹ್ಞೂ ಚಿಂತನೆ ವೈಬ್ರೇಷನ್ ಶುರುವಾಗುತ್ತೆ ಸ್ಪಂದನ ಶುರುವಾಗುತ್ತೆ ಅದು ಏನಾಗುತ್ತೆ ಕ್ರಮೇಣ ಮಾತಿನ ಮೂಲಕ ವ್ಯಕ್ತವಾಗುತ್ತೆ ಅಲ್ವಾ ಶಬ್ದವಾಗುತ್ತೆ ಹೊರಗೆ ಪ್ರಶ್ತವಾಗುತ್ತೆ ಹಾಗೆ ಈ ಮತ್ತ ನಾವು ಅದನ್ನು ನಿಶ್ಶಬ್ಧವಾಗಬೇಕಲ್ಲ ಹಿಂದಕ್ಕೆ ಹೋಗ್ಬೇಕು ನಾವು ಹಿಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಹೋಗುವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಶಬ್ದವಲ್ಲ ಮೊದಲು ಶಬ್ದ ಎಲ್ಲ ನಿಂತು ಆಮೇಲೆ ಕೇವಲ ಭಗವಂತನ ಚಿಂತನೆ ಮಾತ್ರ ಉಳ್ಕೊಳ್ಳುತ್ತೆ ಸಟ್ಲ ವೈಬ್ರೇಷನ್ ಮಾತ್ರ ಉಳ್ಕೊಳ್ಳುತ್ತೆ ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಆ ಚಿಂತನೆಯನ್ನು ಕೂಡ ನಿಂತು ಹೋಗ್ಬಿಡುತ್ತೆ ಭಗವಂತ ಮಾತ್ರ ಉಳ್ಕೊತಾನೆ ಆತ್ಮನ್ ಮಾತ್ರ ಉಳ್ಕೋತಾನೆ ಮತ್ತೆ ಏನು ಉಳಿದು ಇರೋದೇ ಇಲ್ಲ ಆ ರೀತಿಯ ಒಂದು ಸ್ಥಿತಿ ಉಂಟಾಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಇದನ್ನೆಲ್ಲ ಕೇಳ ಕೇಳ್ತಾ ಮಾಸ್ಟ್ರ್ ಮಹಾಶಯ ಏನು ಮಾಡ್ತಾರೆ ಅಂತಂದುಬಿಟ್ರೆ ಭಾಳ ಇಂಪ್ರೆಸ್ ಆಗ್ಬಿಡುತ್ತೆ ಅವ್ರಿಗೆ ತುಂಬ ಮನಸ್ಸಿಗೆ ಪರಿಣಾಮವನ್ನು ಉಂಟು ಮಾಡುತ್ತೆ ಇದೆಲ್ಲ ಏನು ಅಂತಂದರೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಇಷ್ಟೊಂದು ವಿವರಿಸ್ತಾರಲ್ಲ ಇದು ಏನು ಏನು ಸೂಚಿಸುತ್ತೆ ಅಂತಂದುಬಿಟ್ರೆ ನಾನು ಮೊದಲು ಹೇಳ್ದಂತೆಯೇ ಯಾವ ನಾವು ಕರ್ಮವನ್ನು ಇದ್ದಕ್ಕಿದ್ದಾಗೇ ಬಿಟ್ಬಿಡಬಾರ್ದು ಅಂತಕ್ಕಂಥದ್ದು ಇದ್ದಕ್ಕಿದ್ದಾಗೇ ನಾವು ಕರ್ಮ ಬಿಡಬಾರ್ದು ಆ ರೀತಿ ನಾವು ಕರ್ಮವನ್ನು ಮಾಡದೆ ಬಿಟ್ಟರೆ ಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದುಬಿಟ್ರೆ ನಾವು ಎಷ್ಟೇ ಸಾಧನೆ ಮಾಡಿದರೂ ಕೂಡ ತುಂಬ ಸಾಧನೆ ಮಾಡ್ತಾ ಇರ್ತೀವಿ ಅರ್ಥನೂ ಕೂಡ ಅದು ಯಾಂತ್ರಿಕವಾಗಿ ಸಾಧನೆ ಮುಂದುವರಿಯುತ್ತೆ ಆದರೆ ನಾವು ಅದರಿಂದ ಪ್ರಗತಿಯನ್ನು ಹೊಂದೋದೇ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೌದ್ಧ ಧರ್ಮದಲ್ಲಿ ಒಂದು ಕಥೆ ಇದೆ ಅವರು ಒಂದು ಬೌದ್ಧ ಮಠ ಇತ್ತಂತೆ ಆ ಮಠದಲ್ಲಿ ಅನೇಕ ಜನ ಸಾಧುಗಳ ಸಾಧಕರಿದ್ದರಂತೆ ಸಾಧನೆ ಮಾಡ್ತಾಯಿದ್ರು ಒಬ್ಬರು ಸಾಧಕರು ತುಂಬ ಹತ್ತು ವರ್ಷ ಭಾಳ ನಿಷ್ಠೆಯಿಂದ ಸಾಧನೆ ಮಾಡ್ತಾ ಇದ್ದರಂತೆ ಹ್ಞೂ ನಿಷ್ಠೆಯಿಂದ ಎಷ್ಟು ನಿಷ್ಠೆ ಅಂತಂದ್ಬಿಟ್ರೆ ಜಪ ಮಾಡೋದು ಅಲ್ಲಿ ಜಪ ಸಾಧನೆ ಭಾಳ ಮುಖ್ಯ ಅವರು ಕೌಂಟ್ ಇಟ್ಕೊಂಡ್ಬಿಟ್ಟು ಇಷ್ಟು ಕೌಂಟ್ ಆಗಬೇಕು ದಿನದಲ್ಲಿ ಇಷ್ಟಾಗಬೇಕು ಅಂತ ಇಷ್ಟು ಸಾವಿರ ಹ್ಞೂ ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಇಪ್ಪತ್ತೈದು ಸಾವಿರನ ಜಪ ಮಾಡ್ತಾ ಇದ್ದರಂತೆ ಭಗವಂತನಾಮಚ್ಚರಿಸ್ತಾ ಇದ್ರಂತೆ ಹ್ಞೂ ಪ್ರತಿದಿನವೂ ಕೂಡ ಹೋಗುದು, ಹೋಗೋದು ಬಾಲ್ ಹಾಕ್ಕೊಂಡ್ಬಿಡೋದು ಗಂಟೆಗಟ್ಟಲೆ ಕೂತ್ಕೊಂಡು ಜಪ ಮಾಡೋದು ಎಷ್ಟಾದ್ರೂ ಕೂಡ ಅವರ ಜೀವನದಲ್ಲಿ ಯಾವ ಪರಿವರ್ತನೆ ಉಂಟಾಗಲಿಲ್ವಂತೆ ವರ್ಷ ಹದಿನೈದು ವರ್ಷ ಮಾಡಿದರೂ ಕೂಡ ಏನು ಪರಿವರ್ತನೆ ಅದೇ ರೀತಿ ಒಂಥರ ಹೊರಟು ಸ್ವಭಾವ ಕಿ ಕಿರುಕುಳ ಎಲ್ರಿಗೂ ಕಿರುಕುಳ ಕೊಡೋದು ಕಿರಿಕಿರಿ ಕಿರಿಕಿರಿ ಸ್ವಭಾವ ಎಲ್ರಿಗೂ ಬೈಯೋದು ಸಿಡ್ಕೋದು ಹ್ಞೂ ಎಲ್ರಿಗೂ ಕೂಡ ಒಂಥರ ಬೇಜಾರಾಗ್ಬಿಟ್ಟಿತ್ತು ಏನಪ್ಪ ಈ ಥರ ಮಾಡ್ತಾಯಿದ್ದೀನಿ ಇನ್ನು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಸಾಧನೆ ಮಾಡ್ತಾನೆ ಏನೂ ಪರಿವರ್ತನೆ ಆಗಿಲ್ವಲ್ಲ ಯಾಕೆ ಹಿಂಗಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ದಿವಸ ಒಬ್ಬರು ಇನ್ನೊಬ್ಬರು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತನ್ಬಿಟ್ಟು ಅವನು ಪ್ಲ್ಯಾನ್ ಮಾಡ್ತಾರೆ ಅವನು ಇವನು ಹೋಗ್ಬಿಟ್ಟು ಬಾಲ್ ಹಾಕ್ಕೊಂಡು ಜಪ ಮಾಡ್ತಾಯಿದ್ದಾನೆ ಇವರು ಹೊರಗಡೆಯಿಂದ ಹೋಗ್ಬಿಟ್ಟು ಬಾಗಿಲು ತಟ್ಟೋಕ್ಕೆ ಮಾಡಿದ್ರಂತೆ ಹ್ಞೂ ಬಾಗಿಲು ತೊಟ್ಟು ಮತ್ತು ತಟ್ಟಕ್ಕೆ ಇವನಿಗೆ ಕೋಪ ಜಾಸ್ತಿ ಆಯಿತು ಹ್ಞೂ ಮತ್ತ ಜೋರ ಜಪ ಮಾಡೋಕ್ಕೆ ಶುರು ಮಾಡಿದ್ದಂತೆ ಕೋಪ ತಡೆಯೋದಕ್ಕೋಸ್ಕರವಾಗಿ ಚಪಾ ಆಮೇಲೆ ಪಾಗಲ್ ತೆಗಿಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಮೇಲೆ ಇವನು ಹೆಸರು ಹಿಡಿದು ಕರೆಯೋಕ್ಕೆ ಶುರು ಮಾಡಿದ್ರಂತೆ ಹ್ಞೂ ಹೆಸರಿಡಿದ್ರು ಮತ್ತೆ ಮತ್ತೆ ಕರೆಯದಂತೆ ಸುಮಾರು ಹತ್ತು ನಿಮಿಷ ಕರೆದ್ರು ಕೂಡ ಕರೆದರು ಆಮೇಲೆ ಇವನು ಕೋಪ ತಡಿಬೇಕು ಅಂತಂದ್ಬಿಟ್ಟು ಭಾಳ ಜೋರಾಗಿ ಹೀ ಹೀ ಶುರು ಮಾಡಿದ್ದಂತೆ ಏನು ಮಾಡಿದ್ರು ಇದು ಕೋಪ ತಡಿಯೋಕಾಗ್ತಾಯಿಲ್ಲ ಇವನು ಕರೆಯೋಕ್ಕೆ ಶುರು ಮಾಡ್ತಾನೆ ಹತ್ತು ನಿಮಿಷ ಆದಮೇಲೆ ಇನ್ನೇನು ತಡಿಯೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಜಪ ಮಾಲೆ ನಾ ಕಡೆ ಎಸೆದಂತೆ ತಡಕ್ಕಂತ ಮೇಲೆದಂತೆ ಬಡಾರಂಥ ಬಾಗಲು ತೆಗೆದಂತೆ ಅವನು ತೆಗೆದ್ಬಿಟ್ಟು ಬಾಯಿ ಬಂದಾಗ ಅವನಿಗೆ ಬೈ ಅಕ್ಷರ ಮಾಡಿದ್ನಂತೆ ರೇಗಣ್ದಂತೆ ಅವನು ಎಷ್ಟು ಬೈದರೂ ಕೂಡ ಸುಮ್ಮನೆ ನಿಂತ್ಕೊಂಡಿದ್ದಂತೆ ಮುಗನಗುತ್ತಾ ಏನು ಹೇಳಲಿಲ್ಲ ಆಮೇಲೆ ಅವ್ರು ಬೈದಿದ್ದೆಲ್ಲ ಮುಗಿದ ಮೇಲೆ ಅವನು ಹೇಳಿದನಂತೆ ನೋಡಪ್ಪ ನಾನು ನಿನ್ನನ್ನು ಹತ್ತು ನಿಮಿಷ ಮಾತ್ರ ನೀನು ಹೆಸರು ಕೂಗಿ ಕರೆದೆ ಅಷ್ಟಕ್ಕೇ ನೀನು ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ ನೀನು ಹತ್ತು ವರ್ಷದಿಂದ ಭಗವಂತನ ಕರಿತಾ ಇದೆಯಲ್ಲ ಅವನಿಗೆ ಇನ್ನು ಎಷ್ಟು ಕೋಪ ಬಂದಿರಬೇಕು ಯೋಚನೆ ಮಾಡಿ ನೋಡು ಅಂತಬಿಟ್ಟು ಹೇಳಿದ್ದಂತೆ ಆವಾಗ ಅವನಿಗೆ ಬುದ್ಧಿ ಬಂತಂತೆ ಈ ಸಾಧನೆ ಮಾಡಿದರೆ ಪ್ರಯೋಜನ ಇಲ್ಲ ಅಂತನ್ಬಿಟ್ಟು ಆದ್ದರಿಂದ ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ದು ನಾವು ಸಾಕಷ್ಟು ಮನುಶುದ್ಧಿಯನ್ನು ಪಡೆದ್ಬಿಟ್ಟು ಕರ್ಮದ ಮೂಲಕ ಮನುಶುದ್ಧಿಯನ್ನು ಪಡೆದ್ಬಿಟ್ಟು ಆಮೇಲೆ ನಾವು ಆದರೆ ಆಮ ಮನುಷ್ಯದ್ದಿನ್ ಪಡೆದ ಮೇಲೆ ಧ್ಯಾನ ಮಾಡ್ತಿದ್ದರು ಕೂಡ ಅದು ಆಗೋದಿಲ್ಲ ಅದು ಅದು ಕಾಯ್ತಾ ಇರೋಕ್ಕಾಗೋದಿಲ್ಲ ಇದೆರಡೂ ಕೂಡ ಒಟ್ಟಿಗೆ ಹೋಗಬೇಕು ಅಂತನ್ಬಿಟ್ಟು ಇಷ್ಟೆಲ್ಲ ಕೇಳಿದ ಮೇಲೆ ಮಾಸ್ಟರ್ ಮಹಾಶಯ ಹಾಗೆಯೇ ಸುತ್ತಲೂ ನೋಡುತ್ತಾ ನೋಡುತ್ತಾ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ ಎಂಥ ರಮ್ಯವಾದ ಸ್ಥಳ ಇದು ಎಂಥ ಮೋಹಕ ವ್ಯಕ್ತಿ ಇವರು ಎಂಥ ಅಮೃತೋಮ ಮಾತುಗಳು ಇವರದ್ದು ಇವರ ಬಾಯಿಂದ ಈ ಸ್ಥಳವನ್ನು ಬಿಟ್ಟು ಕದಲಲ್ಲೇ ಮನಸ್ಸಾಗುತ್ತಿಲ್ಲವಲ್ಲ ಅಂತಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರಂತೆ ಅವ್ರು ಮೊದಲನೇ ಸತಿ ಬಂದಿರೋದು ಮೊದಲನೇ ಸತಿ ಬಂದಾಗಲೇ ಅವ್ರು ನೋಡಿದ ಮೊದಲನೇ ಸತಿ ಭೇಟಿಯಾಗಿರ್ತಕ್ಕಂಥದ್ದು ನೋಡಿ ಅವರು ಇಲ್ಲಿ ಶ್ರೀರಾಮಕೃಷ್ಣನ್ ನೋಡೋಕ್ಕಂತೂ ಕೂಡ ಬಂದಿದ್ದಲ್ಲ ಅವರು ಅವ್ರು ಪ್ರೀ ಇಟ್ಸ್ ನಾಟ್ ಪ್ರೀ ಇಲ್ಲಿ ಬರಬೇಕು ಶ್ರೀರಾಮಕೃಷ್ಣ ನೋಡಬೇಕು ಅಂತ ಭೇಟಿ ಏನೋ ಅಕಸ್ಮಾತಾಗಿ ಅವರು ಬರಾನಗರ್ಗೆ ಬಂದಿದ್ದರು ಅಲ್ಲಿ ಇಲ್ಲಿ ಗಾರ್ಡನ್ ಇದ್ರ ಗಾರ್ಡನಲ್ಲಿ ಓಡಾಡ್ತಾ ಇದ್ರು ತೋಟದಲ್ಲೆಲ್ಲ ಓಡಾಡ್ತಾ ಇದ್ದರು ಆಮೇಲೆ ಇವರು ಸಿದ್ದು ಹೇಳ್ತಾರೆ ಇಲ್ಲೊಂದು ತೋಟದ ಮನೆ ಇದೆ ದೇವಸ್ಥಾನ ಇದೆ ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಬಂದ್ರು ಅಕಸ್ಮಾ ಅಕಸ್ಮಾತ್ ಬಂದಿದ್ದು ಹ್ಞೂ ಅದು ಪ್ರೀ ಪ್ಲ್ಯಾಂಡ್ ಅಲ್ಲ ಅವರಾಗಿ ಪ್ಲೀನ್ ಅಂದರೆ ದೈವನಿಯಮ ದಿಯಾ ನಿಯಾಮಕವಾದಂಥ ಒಂದು ಘಟನೆ ಇದು ಯಾವುದೋ ಒಂದು ದೈವಿ ಇದಿರಬೇಕು ಯೋಜನೆ ಇರಬೇಕು ಅದಕ್ಕೆ ಅನುಗುಣವಾಗಿ ಅವ್ರು ಬಂದಿರ್ತಾರೆ ಅವ್ರು ಬಂದು ಫಸ್ಟ್ ಮೊದಲನೇ ಸರ್ತಿ ನೋಡಿದ ತಕ್ಷಣವೇ ಅವ್ರಿಗೆ ಇಷ್ಟೊಂದು ಇಂಪ್ರೆಸ್ ಆಗಿಬಿಡುತ್ತೆ ಅವ್ರು ಹೇಳ್ತಾರೆ ಎಂಥ ಒಂದು ವ್ಯಕ್ತಿಯವರು ಎಂಥ ಮೋಹಕ ವ್ಯಕ್ತಿತ್ವ ಅಂತ ಹೇಳ್ತಾರೆ ಅದು ಹೇಗೆ ಮೋಹಕ ವ್ಯಕ್ತಿತ್ವ ಆಗೋ ಸಾಧ್ಯ ಶ್ರೀರಾಮಕೃಷ್ಣರದ್ದು ನೀವು ನೋಡಿ ಅವ್ರ ಚಿತ್ರವನ್ನು ಹೇಗಿದ್ದಾರೆ ಅವರು ಅಂತಂದ್ಬಿಟ್ಟು ಅವರು ಸರಿಯಾಗಿ ಡ್ರೆಸ್ ಮಾಡಿಕೊಂಡೂ ಸುಮ್ಮನೆ ಗಡ್ಡ ಇಲ್ಲ ಏನೇನೋ ಗಡ್ಡ ಬಿಟ್ಕೊಂಡು ಹೇಗಾಗೋ ಗಡ್ಡ ಬಿಟ್ಕೊಂಡಿದ್ದಾರೆ ಹ್ಞೂ ಅಷ್ಟೊಂದು ಸರಳವಾಗಿದ್ದಾರೆ ಏನೂ ಇಲ್ಲ ಅದು ತುಂಬ ಚರಸ್ಮಾಟಿಗೆ ಪರ್ಸ್ನಾಲಿಟಿನ ನೋಡಿದ್ರು ಅದು ಕೂಡ ಇಲ್ಲ ನೋ ಚರಿಸ್ಮಟ ಏನೂ ಇಲ್ಲ ಅಷ್ಟೊಂದು ಸರಳತೆ ಅಷ್ಟು ಸರಳವಾಗಿದ್ದಾರೆ ಸಲ್ಲೋ ಹಳ್ಳಿ ಹಳ್ಳಿ ಗಮರಂತರ ಕಾಣ್ತಾರೆ ಅಲ್ವಾ ಅಷ್ಟು ಹೇಗಿದ್ದಾರೆ ಆದರೆ ಇವರು ಹೇಳ್ತಾರೆ ಎಂಥ ಮೋಹಕ ವ್ಯಕ್ತಿತ್ವ ಇವರದ್ದು ಅಂತಂದ್ಬಿಟ್ಟು ಅದು ಏನದು ಯಾಕೆ ಅಷ್ಟೊಂದು ವ್ಯಕ್ತಿತ್ವಕ್ಕೆ ಆ ವ್ಯಕ್ತಿತ್ವಕ್ಕೆ ಅಷ್ಟೊಂದು ಮೋಹಕತೆ ಬಂತು ಆ ಮೋಹಕತೆಯನ್ನು ಇವನು ಭಾವಿಸಬೇಕಾದ್ರೆ ಇವನ ಮನಸ್ಸು ಕೂಡ ಎಷ್ಟೊಂದು ಸ್ಥಿತಿ ಎಂಥ ಸ್ಥಿತಿಯಲ್ಲಿ ಇರಬೇಕು ಅಲ್ವಾ ಇದನ್ನು ನಾವು ಪರಿಭಾವಿಸಬೇಕು ಹಾಗಾಗಿ ಶ್ರೀರಾಮಕೃಷ್ಣರು ಅನೇಕ ವ್ಯಕ್ತಿಗಳನ್ನು ಈ ಥರ ಆಕರ್ಷಿಸಿದ್ವಿ ಅಯಸ್ಕಾಂತೀಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಯಸ್ಕಾಂತದಂತೆ ಎಲ್ಲರೂ ಕೂಡ ಹೇಳ್ಕೊಂಬಿಡ್ತಾಯಿದ್ರು ಒಂದು ಸತಿ ಅವ್ರನ್ನ ಭೇಟಿ ಆಗ್ಬಿಟ್ರೆ ಮುಗಿದೋಯ್ತು ಅವ್ರು ಹೇಳ್ತಾರಲ್ಲ ಗೊಬ್ಬರ ಇದ್ದಾಗ ಅವರು ಹ್ಞೂ ಒಂದು ಸರ್ತಿ ಹೇಳ್ಕೊಂಬಿಟ್ರೆ ಮುಗಿದೋಯ್ತು ಮತ್ತು ಅವ್ರನ್ನ ತಪ್ಸ್ಕೊಳಕಾಗೋದೇ ಇಲ್ಲ ಅವರ ಮೋಹಕತೆಗೆ ನಾವು ಒಬ್ಬ ಒಳಗಾಗ್ಬಿಟ್ಟ ಅಂತನ್ಬಿಟ್ರೆ ಆಮೇಲೆ ಹೋಲಿ ಮದರ್ ಶ್ರೀ ಇವರು ನರೇಂದ್ರ ಹೇಳ್ತಾರೆ ನಿನ್ನ ಜುಟ್ಟು ಅವ್ರ ಕೈನಲ್ಲಿದೆ ಇನ್ನೇನು ಮಾಡೋಕ್ಕಾಗಲ್ಲ ನೀನು ಅಂತಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಆ ಥರ ಅವ್ರು ಹೇಳ್ಕೊಂಬಿಡ್ತಾಯಿದ್ರು ಅಂಥ ಒಂದು ವ್ಯಕ್ತಿತ್ವ ಶ್ರೀರಾಮಕೃಷ್ಣತ್ವ ಆ ಸರಳತೆಯಲ್ಲಿ ಆ ಮುಗ್ಧತೆಯಲ್ಲಿ ಆಕರ್ಷಣೆ ಇದೆಯಲ್ಲ ಅದು ಯಾವುದ್ರಲ್ಲೂ ಬರೋದಿಲ್ಲ ಆ ಸರಳತೆಯ ಮುಗ್ಧತೆ ಇದು ಆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪ್ರಭೆ ಆ ಸಾಧನೆಯಿಂದ ಅನುಭವದಿಂದ ಒಂದು ಆಕರ್ಷಣೆ ಇದು ಆಧ್ಯಾತ್ಮಿಕ ಸಾಧನೆಯಿಂದ ಆಕರ್ಷಣೆ ಆಧ್ಯಾತ್ಮಿಕ ಆಕರ್ಷಣೆ ಇದು ಭೌತಿಕ ಆಕರ್ಷಣೆ ಅಲ್ಲ ಈ ಸ್ಥಳವನ್ನು ಬಿಟ್ಟು ಕದಲೇ ಮನಸ್ಸಾಗುತ್ತಿಲ್ವಲ್ಲ ಅಂತ ಹೇಳ್ತಾರೆ ಇಲ್ಲಿಂದ ಹೊರಡೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತನ್ಬಿಟ್ಟು ಹೇಳ್ತಾರೆ ಅಷ್ಟೊಂದು ಆಕರ್ಷಣೆ ಅವರಿಗೆ ಆಮೇಲೆ ಸ್ವಲ್ಪ ಹೊತ್ತಿನ ಯೋಚನೆ ಮಾಡಿದಂತೆ ಯೋಚನೆ ಮಾಡ್ತಾರಂತೆ ನಾನು ಇಲ್ಲಿ ಬಂದಿದ್ದನಲ್ಲಿ ಎಲ್ಲಿ ಬಂದಿದ್ದೀನಿ ಅಂತ ಸ್ವಲ್ಪ ನೋಡೋಣ ಏನು ಸ್ಥಳ ಯಾ ಸ್ಥಳ ಯಾ ಎಲ್ಲಿದೆ ನಾನು ಎಲ್ಲಿದ್ದೀನಿ ಅಂತ ಸ್ವಲ್ಪ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಅವರು ಸಿದ್ಧರ್ ಜೊತೆ ಹೊರಗಡೆ ಬರ್ತಾರೆ ಹೊರಗಡೆ ಬರೋ ಅಲ್ಲಿ ಸಂಧ್ಯಾರತಿ ಶುರುವಾಗಿರುತ್ತೆ ಆ ಸಂಧ್ಯೆಗೆ ಸಂಬಂಧಪಟ್ಟ ಗಂಟೆ ಜಾಗಟೆ ಮದಳೆ ನಗಾರಿ ವಾದ್ಯ ನಹಬತ್ನಿಂದ ವಾದ್ಯ ಹ್ಞೂ ಎಲ್ಲ ಜೋರ ಕೇಳೋಕ್ಕೆ ಶುರುವಾಗುತ್ತಂತೆ ಅದನ್ನು ಇವರು ಬಹಳ ಸುಂದರವಾಗಿ ವಿವರಿಸ್ತಾರೆ ಸಿದುವಿನೊಡನುಗೂಡಿ ಮಾಸ್ಟರ್ ಕೊಠಡಿಯಿಂದ ಹೊರಕ್ಕೆ ಬಂದನೋ ಇಲ್ಲವೋ ಎನ್ನುವಷ್ಟರಲ್ಲೇ ಶಂಖ ಗಂಟೆ ಜಾಗಟೆ ತಾಳ ನಗಾರಿ ಇವುಗಳಿಂದ ಹೊರಹೊಮ್ಮುತ್ತಿದ್ದ ಸಾಯಂ ಮಂಗಳಾರತಿಯ ಮಧುರ ನಿನಾದ ದೇವಾಲಯದಿಂದ ಕೇಳಿ ಬಂತು ದಕ್ಷಿಣ ಅಂಚಿನಲ್ಲಿದ್ದ ಇಂಪಾದ ವಾದ್ಯಘೋಷ ಹೊಮ್ಮೆ ಬರಲಾರಂಭಿಸಿತು ಆ ಶಬ್ದ ತರಂಗಗಳೆಲ್ಲ ತರಂಗಗಳೆಲ್ಲ ಭಾಗೀರಥಿಯ ವೃಕ್ಷಸ್ಥಲದ ಮೇಲೆ ತೇಲಿ ತೇಲಿ ಮುಂದುವರಿದು ಕೊನೆಗೆ ಎಲ್ಲೋ ಬಹುದೂರದಲ್ಲಿ ಲಯವಾಗುವಂತೆ ತೋರಿಬರಲಾರಂಭಿಸಿತು ಕುಸುಮಗಳ ಸುವಾಸನೆಯನ್ನು ಹೊತ್ತಿರುವ ವಸಂತ ಋತುವಿನ ಮಂದ ಮಾರುತ ಬೀಸಲಾರಂಭಿಸಿತು ಚಂದ್ರ ಆಗತಾನೇ ಉದಯವಾಗಲಾರಂಭಿಸಿದ ಪ್ರಕೃತಿ ಮನುಷ್ಯ ಇಬ್ಬರು ಸಹಕರಿಸಿ ಭಗವಂತನ ಸಾಯಂ ಮಂಗಳಾರತಿಗೆ ಸನ್ನದ್ಧರಾಗುತ್ತಿರುವಂತೆ ತೋರಿಬರಲಾರಂಭಿಸಿತು ದ್ವಾದಶ ಶಿವ ದೇವಾಲಯಗಳಲ್ಲೂ ಭವತಾರಣಿ ದೇವಾಲಯದಲ್ಲಿಯೂ ನಡೆದ ಮಂಗಳಾರತಿಯನ್ನು ನೋಡಿ ಮಾಸ್ಟರಿಗೆ ಪರಮಾನಂದವಾಯಿತು ಎಷ್ಟು ಸುಂದರವಾಗಿರತಂಥ ಡಿಸ್ಕ ವಿವರಣೆ ಅಂದರೆ ಆ ಮಾಸ್ಟರ್ ಮಹಾಶಯ ಎಷ್ಟೊಂದು ಅವರಿಗೆ ಜ್ಞಾಪಕ ಶಕ್ತಿ ಇಷ್ಟೋ ಅಷ್ಟೇ ಒಂದು ಕವಿ ಹೃದಯ ಕೂಡ ಇತ್ತು ಅವರಿಗೆ ಒಂದು ಕಾವ್ಯಮಯವಾಗಿ ವಿವರಿಸ್ತಕ್ಕಂಥ ಅದನ್ನು ಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅವರಿಗಿತ್ತು ಭಕ್ತಿಶಾಸ್ತ್ರದಲ್ಲಿ ಈ ಭಕ್ತಿ ಅಂತಕ್ಕಂಥದ್ದು ಒಂದು ರಸ ಅಂತಂದ್ಬಿಟ್ಟು ಪರಿಗಣಿಸ್ತಾರೆ ಅಲಂಕಾರ ಶಾಸ್ತ್ರದಲ್ಲಿ ನವರಸ ಅಂತ ಹೇಳ್ತಾರಲ್ಲ ನವರಸ ಬಗ್ಗೆ ಬರುತ್ತೆ ಶೃಂಗಾರ ಕರುಣ ರೌದ್ರ ಹಾಸ್ಯ ಈ ರೀತಿ ಮುಂತಾದ ಅನೇಕ ರಸಗಳೆಲ್ಲ ಇದೆ ಇವರು ಇನ್ನೊಂದು ರಸವನ್ನು ಸೇರಿಸ್ತಾರೆ ಅದೇ ಆ ಅಲಂಕಾರ ಶಾಸ್ತ್ರದಲ್ಲಿ ಏನೇನಿದೆಯೋ ಅದೆಲ್ಲ ಭಾವನೆಗಳನ್ನು ಕೂಡ ಈ ಭಕ್ತಿಗೆ ಅಳವಡಿಸ್ಕೊಂಬಿಟ್ಟು ಈ ಭಕ್ತಿಯನ್ನು ಕೂಡ ಒಂದು ರಸವನ್ನಾಗಿ ಅವರು ಪರಿಗಣಿಸ್ತಾರೆ ಭಕ್ತಿರಸ ಹತ್ತನೇ ರಸ ಇದು ಇದು ಈ ವಿವರಣೆ ಇದೆಯಲ್ಲ ಇದು ಭಕ್ತಿ ರಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿವರಣೆ ಇದು ಭಕ್ತಿ ರಸವನ್ನು ಕೆರಳಿಸ್ತಕ್ಕಂಥ ಒಂದು ವಿವರಣೆ ಆ ರೀತಿ ಅವರು ಇದು ಅಲ್ಲಿಯ ವಾತಾವರಣವನ್ನು ಅನುಭವಿಸ್ತಾ ಅವರೆಲ್ಲವನ್ನು ಕೂಡ ಸುತ್ತ ನೋಡ್ತಾ ಆಮೇಲೆ ಮತ್ತ ಪುನಃ ಕೊಠಡಿಗೆ ಬರ್ತಾರಂತೆ ಕೊಠಡಿ ಬಂದಾಗ ಕೊಠಡಿಯ ಬಾಗಿಲು ಮುಚ್ಚಿತ್ತು ಆಗ ಅವರು ಹೇಗೂ ಕೂಡ ಅವ್ರ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ತಕ್ಷಣ ಅವ್ರಿಗೆ ಒಳಗಡೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರವಾಗಿ ಬೃಂದೆ ಅಂತಂದ್ಬಿಟ್ಟು ಒಬ್ಳು ಕೆಲಸದ ಒಳಗಿರ್ತಾಳಂತೆ ಅವ್ರಿಗೆ ಕೇಳ್ತಾರಂತೆ ಹೇಗೆ ಸಾಧುಗಳು ಒಳಗಡೆ ಇದ್ದಾರ ಇದ್ದಾರೆ ಅಂತನ್ಬಿಟ್ಟು ಹೋಗಿ ಹೋಗ್ಬೋದಾ ಅಂತಂದ್ಬಿಟ್ಟು ಹೋಗಿ ಕೂತ್ಕೊಳ್ಳಿ ಅಂತನ್ಬಿಟ್ಟು ಸುಮ್ಮನೆ ಬಾಲ್ತಿ ಹೋಗಿ ಕೂತ್ಕೊಳ್ಳಿ ಅಂತನ್ಬಿಟ್ಟು ಆಮೇಲೆ ಒಂದು ವಿಷಯ ಕೇಳ್ತಾನಂತೆ ಅವರು ತುಂಬ ಓದಿದಾರಾ ಅಂತನ್ಬಿಟ್ಟು ತುಂಬ ಓದಿದಾರಾ ಅಂತನ್ಬಿಟ್ಟು ಮುಂದೆ ಭಾಳ ಬುದ್ಧಿವಂತೆ ನೋಡಿ ಅವಳು ಕೆಲಸದ ಆಕೆಯಾದರೂ ಕೂಡ ಅವಳು ಭಾಳ ಬುದ್ಧಿವಂತೆ ಅವಳು ಹೇಳ್ತಾಳೆ ಗ್ರಂಥಗಳೇ ಎಲ್ಲ ಬಾಯಲ್ಲೇ ಅಂತ ಹೇಳ್ತಾರಂತೆ ಅವ್ರು ಏನು ಓದಿದ್ದಾರೆ ಗ್ರಂಥಗಳನ್ನೇನು ಓದಿಲ್ಲ ಎಲ್ಲ ಅವ್ರ ಬಾಯಿನಲ್ಲೇ ಇದೆ ಅಂತನ್ಬಿಟ್ಟು ಆಕೆಯೂ ಕೂಡ ಅನೇಕ ವರ್ಷಗಳಲ್ಲೇ ಇದ್ಲಲ್ಲ ಎಲ್ಲ ಶ್ರೀರಾಮಕೃಷ್ಣರ ಒಂದು ಮಾತುಗಳನ್ನೆಲ್ಲ ಕೇಳಿರ್ತಾಳೆ ಅನೇಕ ಜನರು ಬಂದು ಹೋಗೋದನ್ನು ನೋಡಿರ್ತಾಳೆ ಅವಳಿಗೂ ಕೂಡ ಎಷ್ಟೋ ವಿಷಯಗಳು ತಿಳಿದಿರುತ್ತೆ ಅದಕ್ಕೆ ಅವಳು ಹೇಳ್ತಾಳೆ ಅವರು ಏನು ಓದೋ ಅಭ್ಯಾಸ ಇಟ್ಕೊಂಡಿಲ್ಲ ನಿಮ್ಮ ಹಂಗೆ ಹ್ಞೂ ಅವರೆಲ್ಲ ಅವ್ರ ಬಾಯಿನಲ್ಲೇ ಉಂಟು ಅಂತನ್ಬಿಟ್ಟು ಮಾಸ್ಟರ್ ಮಹೇಶ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಏನೂ ಓದ್ದೇನೆ ಹ್ಞೂ ವಿದ್ಯಾಭ್ಯಾಸನೇ ಇಲ್ದೇ ಒಬ್ಬ ವ್ಯಕ್ತಿ ಈ ಥರ ಇರೋಕ್ಕೆ ಸಾಧ್ಯನಾ ಈ ಥರ ಮಾತನಾಡೋಕ್ಕೆ ಸಾಧ್ಯನಾ ಅಂತನ್ಬಿಟ್ಟು ಅವ್ರ ಅನಿಸಿಕೆ ಏನಾಯಿತು ಅಂತಂದ್ಬಿಟ್ರೆ ಆ ಓ ವಿದ್ಯಾಭ್ಯಾಸವನ್ನು ಪಡೆದೇ ಆಧುನಿಕವಾಗಿರತಕ್ಕಂಥ ವಿದ್ಯಾಭ್ಯಾಸವನ್ನು ಪಡೆದೇ ಒಬ್ಬ ವ್ಯಕ್ತಿ ನಿಜವಾಗೂ ಕೂಡ ವಿದ್ಯಾವಂತನಾಗ್ತಕ್ಕಂಥದ್ದು ಅಂತಕ್ಕಂಥ ಅಂತ ಕಲ್ಪನೆ ಆಗ್ಬಿಟ್ಟಿತ್ತು ಓದು ಬರಹ ಇಲ್ಲದ್ಬಿಟ್ರೆ ಆ ವ್ಯಕ್ತಿ ಅವಿದ್ಯಾವಂತ ಅಶಿಕ್ಷಿತ ನಿರಕ್ಷರ ಅಂತನ್ಬಿಟ್ಟು ಆದರೆ ಆ ಕಲ್ಪನೆ ಬದಲಾಗಿಬಿಡಬೇಕು ಮುಂದೆ ಹೇಳ್ತಾರೆ ಆ ಕಲ್ಪನೆಯೇ ಸಂಪೂರ್ಣ ಬದಲಾಗಿಬಿಡ್ತೀವರಿಗೆ ಅವರು ಸಾಮಾನ್ಯ ನಮ್ಮ ಭಾವ ಭಾವನೆಯು ಅದೇ ರೀತಿಯೇ ಯಾರೂ ಶಾಲೆ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ಅಕ್ಷರಾಭ್ಯಾಸವನ್ನು ಮಾಡಿರ್ತಾರೋ ಶೇ ವಿಶೇಷವಾಗಿ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದಿರ್ತಾರೋ ಅವರೇ ವಿದ್ಯಾವಂತರು ಅಂತಕ್ಕಂಥದ್ದು ಒಬ್ಬ ಹಳ್ಳಿನಲ್ಲೊಬ್ಬ ರೈತ ಇರ್ತಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಓದು ಬರಹ ಬರೋದಿಲ್ಲ ಅವನು ನಿರಕ್ಷರ ಅವನು ನಿರಕ್ಷರ ಕುಕ್ಷಿ ಆದರೆ ಅವನಿಗೆ ಜ್ಞಾನ ಇರೋದಿಲ್ವ ವಿದ್ಯೆ ಅಂತ ಅವಿದ್ಯಾ ಅಂತಂತ ಹೇಳೋಕ್ಕಾಗೋದಿಲ್ವಾ ನಾವು ಕರೆಯೋಕ್ಕಾಗಲ್ವಾ ಅವನಿಗೆ ಎಷ್ಟೊಂದು ಜ್ಞಾನ ಇರುತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಎಷ್ಟು ವಿಷಯಗಳು ಗೊತ್ತಿರುತ್ತೆ ಅವನಿಗೆ ಅವನು ಲೋಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಅನುಭವ ಬ್ರ ಅನುಭವಪೂರ್ಣವಾದ ಜ್ಞಾನ ಅವನಿಗಿರುತ್ತೆ ಎಷ್ಟೊಂದು ವಿದ್ಯಾವಂತನಾಗಿರ್ತಾನವನು ಹಾಗೆಯೇ ನೇಟಿವ್ ವೈದ್ಯ ಅಂತ ಹೇಳ್ತಾರಲ್ಲ ಹ್ಞೂ ವೈದ್ಯಗಳು ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಔಷಧಿ ಉಪಚಾರಗಳೆಲ್ಲ ಗೊತ್ತಿರುತ್ತೆ ಅವನಿಗೆ ಎಷ್ಟೋ ಖಾಯಿಲೆಗಳನ್ನು ಗುಣ ಮಾಡೋಕ್ಕೆ ಸಾಧ್ಯ ಅವನು ಅಷ್ಟೊಂದು ಜ್ಞಾನ ಇರುತ್ತೆ ಅವನಿಗೆ ಅಷ್ಟೊಂದು ಅವನಿಗೆ ತಿಳುವಳಿಕೆ ಇರುತ್ತೆ ಅವನನ್ನು ಯಾಕೆ ನಾವು ನಿರ್ಲಕ್ಷ್ಯ ಕರಿಬೇಕು ಅವಿದ್ಯಾವಂತ ಅಶಿಕ್ಷಿತ ಅಂತ ನಾವು ಕರಿತೀವಲ್ಲ ಯಾಕೆ ಕರಿಬೇಕು ಅದು ನಮ್ಮ ಕ ಇಡೀ ನಮ್ಮ ವಿದ್ಯಾಭ್ಯಾಸದ ಕಲ್ಪನೆ ಅದು ಬದಲಾಗ್ಬಿಟ್ಟಿದೆ ಆ ರೀತಿ ಆ ಕಲ್ಪನೆ ಕೂಡ ಚೇಂಜ್ ಆಗೋ ಅದಕ್ಕೆ ವಿದ್ಯಾಭ್ಯಾಸ ಕಲಿಕೆ ಸಂಬಂಧಪಟ್ಟಂತೆ ಎರಡು ರೀತಿಯ ಕಲಿಕೆ ಉಂಟು ಅಂತ ಹೇಳ್ತಾರೆ ಒಂದು ಏನಪ್ಪ ಅಂತಂದ್ಬಿಟ್ರೆ ಅಕಾಡೆಮಿಕ್ ಅಂದರೆ ಅದನ್ನು ನ್ಯಾಚುರಲ್ ಅಂತನ್ಬಿಟ್ಟು ಅಕಾಡೆಮಿಕ್ ಅಂತನ್ಬಿಟ್ಟು ಶಾಸ್ತ್ರೀಯವಾಗಿ ಕಲಿತಕ್ಕಂಥದು ಮತ್ತು ನ್ಯಾಚುರಲ್ ಅಂದ್ರೂ ಸ್ವಾಭಾವಿಕವಾಗಿ ಕಲಿತಕ್ಕಂಥದ್ದು ಸ್ವಾಭಾವಿಕವಾಗಿ ಕಲಿತೆ ಕಲಿಕೆ ಶಾಸ್ತ್ರೀಯವಾಗಿ ಕಲಿತಕ್ಕಂಥದ್ದು ಈಗ ನಾವು ಶಾಲೆ ಕಾಲೇಜುಗಳಿಗೆ ಹೋಗ್ಬಿಟ್ಟು ಎಮ್ ಎ ಬಿ ಎಲ್ಲ ತೊಗೊ ಪಡೆದುಬಿಟ್ಟು ಶಿಕ್ಷಣವನ್ನು ಪಡಿತೇವಲ್ಲ ಡಿಗ್ರಿ ಮೂಲಕ ಶಿಕ್ಷಣವನ್ನು ಪಡಿತಾ ಅದನ್ನು ಅಕಾಡೆಮಿಕ್ ಎಜುಕೇಷನ್ ಅಂತ ಕರಿಬೋದು ಹಾಗೆಯೇ ಪಂಡಿತರ ಮೂಲಕ ಶಾಸ್ತ್ರಾಧ್ಯಯನ ನಿಯಮಬದ್ಧವಾಗಿ ವಿಧಿವತ್ತಾಗಿ ಶಾಸ್ತ್ರಾಧ್ಯಯನ ಮಾಡಿ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಅಕಾಡೆಮಿಕ್ ಎಜುಕೇಷನ್ ಅಂತ ಕರಿಬೋದು ಈಗ ಅದರ ಬದಲು ಅದಕ್ಕಿಂತ ಬೇರೆಯಾಗಿರ್ತಕ್ಕಂತಹದ್ದು ಇನ್ನೊಂದು ರೀತಿಯ ಕಲಿಕೆ ಇದೆ ಅದು ಯಾವುದಪ್ಪ ಅಂತಂದುಬಿಟ್ರೆ ನ್ಯಾಚುರಲ್ ಲರ್ನಿಂಗ್ ಸ್ವಾಭಾವಿಕವಾಗಿ ನಾವು ಕಲಿತಕ್ಕಂತಹದ್ದು ನಮ್ಮ ಜೀವನದಲ್ಲಿ ಎಷ್ಟೋ ಅನುಭವಗಳು ಆ ಅನುಭವದ ಮೂಲಕ ನಾವು ಎಷ್ಟೋ ವಿಷಯಗಳನ್ನು ಕಲಿತೀವಿ ನಾವು ಜೀವನ ಸಾಗಿಸ್ತಾ ಹೋದ ಅಂದರೆ ನಮ್ಮ ಮನಸ್ಸು ತೆರೆದಿರಬೇಕು ನಮ್ಮ ಮನಸ್ಸು ತೆರೆದಿದ್ದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅನೇಕ ವಿಷಯಗಳು ಘಟನೆಗಳು ಅನುಭವಗಳ ಮೂಲಕ ನಾವು ಅನೇಕ ಅನೇಕ ವಿಷಯಗಳನ್ನು ನಾವು ಕಲಿತಾ ಇರ್ತೀವಿ ಇಂಗ್ಲೀಷ್ನಲ್ಲಿ ಅನುಭವದ ಬಗ್ಗೆ ಒಂದು ಹಾಸ್ಯಮಯವಾದ ಒಂದು ಹೇಳಿಕೆ ಇದೆ ದಿ ಎಕ್ಸ್ಪೀರಿಯನ್ಸ್ ಈಸ್ ಲೈಕ್ ಎ ಕುಂಬ್ ಇಟ್ ಕಮ್ಸ್ ಓನ್ಲಿ ವೆನ್ ಒನ್ ಈಸ್ ಬಾಲ್ಡ್ ಅಂತಂದ್ಬಿಟ್ಟು ಅವ್ನು ಬೋಳ್ತಲ್ಲ ಆದಮೇಲೆ ಅವನಿಗೆ ಕುಂ ಕುಂಬಿಂದ ಏನು ಪ್ರಯೋಜನ ಬಾಚಣಗಿಂದ ಏನು ಪ್ರಯೋಜನ ಏನು ಪ್ರಯೋಜನ ಹಾಗೆಯೇ ಅನುಭವ ಕೂಡ ಹಾಗೆಯೇ ಎಲ್ಲ ನಾವು ಕಲಿಯೋದೇ ಇಲ್ಲ ಅಂತ ಅರ್ಥ ಎಷ್ಟೋ ಅನುಭವಗಳಾಗ್ತಾ ಇರುತ್ತೆ ದಿನನಿತ್ಯ ನಾವು ಎಷ್ಟೋ ಅನುಭವ ಅನುಭವಗಳಾಗ್ತಾ ಇರುತ್ತೆ ಅದರಿಂದ ನಾವು ಏನು ಪಾಠನೇ ಕಲಿಯೋದಿಲ್ಲ ಅಂತ ಅರ್ಥ ಆದ್ದರಿಂದ ಅದು ಶ್ರೀರಾಮಕೃಷ್ಣ ಹೇಗಪ್ಪ ಅಂತಂದ್ಬಿಟ್ರೆ ಅವರು ನ್ಯಾಚುರಲ್ ಲರ್ನಿಂಗ್ ಅವರದ್ದು ಅವರ ಅಕಾಡೆಮಿಕ್ ಲರ್ನಿಂಗ್ ಏನಿಲ್ಲ ನ್ಯಾಚುರಲ್ ಲರ್ನಿಂಗ್ ಅದರಿಂದ ಮೂಲಕ ಸ್ವಾಭಾವಿಕವಾಗಿ ಅವರು ತಮ್ಮ ಮನಸ್ಸನ್ನು ಓಪನಾಗಿ ಇಟ್ಕೊಂಡ್ಬಿಟ್ಟಿದ್ರು ತೆರೆದ ಮನಸ್ಸು ಅವರದ್ದು ಎಲ್ಲರಿಂದ ಎಲ್ಲ ಕಡೆಯಿಂದಲೂ ಏನೇನೋ ಕೇಳ್ತಾಯಿದ್ರು ಅದರಿಂದ ಅನುಭವ ಪಡೆ ಅವರು ಕಲಿತಾ ಇದ್ರು ನೋಡ್ತಾ ಇದ್ದರು ಅದನ್ನು ಕಲಿತಾ ಇದ್ದರು ಈ ರೀತಿ ಅವರು ಕಲಿತಿದ್ದ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಎರಡೂ ಇತ್ತು ಅಂತ ಹೇಳ್ಬೋದು ಅಕಾಡೆಮಿಕ್ ಎಜುಕೇಷನ್ ಇತ್ತು ನ್ಯಾಚುರಲ್ ಲರ್ನಿಂಗ್ ಎರಡೂ ಕೂಡ ಇತ್ತು ಈಗ ಎರಡರಲ್ಲಿ ಯಾವುದು ನಮಗೆ ಮುಖ್ಯವಾದದ್ದು ಯಾವುದು ನಮಗೆ ಈ ಯಾವುದೋ ಎರಡರಲ್ಲಿ ಎರಡು ಚಾಯ್ಸ್ ಇದೆಯಲ್ಲ ಎರಡರಲ್ಲಿ ಯಾವ ಯಾವುದೋ ಒಂದನ್ನು ನಾವು ಮಾತ್ರ ಪಡಿಬೇಕು ಅಂತ ಇದ್ರೆ ಇದ್ದಾಗ ನಾವು ಪಡಿಬೋದು ನ್ಯಾಚುರಲ್ ಲರ್ನಿಂಗ್ ಅಲ್ವ ಅದು ಬಹಳ ಮುಖ್ಯ ಅದೇ ಭಾಳ ಮುಖ್ಯ ಅದು ಈ ಅಕಾಡೆಮಿಕ್ ಲರ್ನಿಂಗ್ ಇದೆಯಲ್ಲ ಅದರಿಂದ ಏನು ಪ್ರಯೋಜನ ಆಗೋದೇ ಇಲ್ಲ ಶ್ರೀರಾಮಕೃಷ್ಣರಲ್ಲಿ ಅದಷ್ಟು ನ್ಯಾಚುರಲ್ ಲರ್ನಿಂಗ್ ವಾಸ್ತೇನು ಅದು ಭಾಳ ಮುಖ್ಯವಾಗಿರತಕ್ಕಂಥ ಅದಕ್ಕೆ ಸಂಸ್ಕೃತದಲ್ಲೂ ಒಂದು ಭಾಳ ಸುಂದರವಾಗಿರತಕ್ಕಂಥ ಶುಭಾ ಶುಭಾಶಯ ಇದೆ ಏನಂತಂದುಬಿಟ್ರೆ ಆಚಾರ್ಯಾತ್ ಪಾದಮೇಕ ಸ್ಯಾತ್ ಪಾದಂ ಸಬ್ರಹ್ಮಚಾರಿ ಬಿಹಿ ಪಾದಂ ಸ್ವಮೇಧೆಯ ಜ್ಞೇಯಂ ಶೇಷಂ ಕಾಲೇನ ಪಚ್ಚತೆ ಅಂತ ಹೇಳ್ತಾರೆ ಆಚಾರ್ಯಾತ್ ಪಾದಮೇಕ ಸ್ಯಾತ್ ಉಪಾಧ್ಯಾಯರಿಂದ ನಾವು ಕಲಿತಕ್ಕಂಥದ್ದು ಏನಪ್ಪ ಎಷ್ಟಪ್ಪ ಅಂತಂದ್ಬಿಟ್ರೆ ಜ್ಞಾನದ ಒಂದು ಕಾಲುಭಾಗ ಅಷ್ಟೆ ಅಷ್ಟೇ ಅಂತೆ ಕಲಿಬೇಕಾದ ಮತ್ತೆ ಇನ್ನ ಕಾಲಭಾಗ ಯಾವುದರಿಂದ ಪಾದಂ ಸಬ್ರಹ್ಮಚಾರಿ ಬಿಹಿ ಬ್ರಹ್ಮಚಾರಿಗು ಏನಂದರೆ ಬೇರೆ ವಿದ್ಯಾರ್ಥಿಗಳು ಅವರೊಡನೆ ವಿಚಾರ ವಿನಿಯೋಗದ ಮೂಲಕ ಬೇರೆ ಬೇರೆ ವಿಷಯಗಳನ್ನು ಅವ್ರ ಚರ್ಚೆ ಮಾಡೋದ್ರ ಮೂಲಕ ಅದ್ರ ಮೂಲಕ ನಾವು ಎಷ್ಟೋ ಕಲಿ ಇತರರ ವ್ಯಕ್ತಿಗಳಿಂದ ಚರ್ಚೆ ಮಾಡಿ ತಿಳಿದುಕೊಂಡು ಕ್ವಶ್ಚನಿಂಗ್ ಏನೇನು ಇರುತ್ತಲ್ಲ ಆ ರೀತಿ ಮಾಡೋದು ಅದೆಲ್ಲ ಇವಾಗೆಲ್ಲ ನಡೆಯೋದಿಲ್ಲ ಅನ್ಫಾರ್ಚುನೇಟ್ಲಿ ಅದ್ರ ಮೂಲಕ ನಾವು ಕಲಿತಕ್ಕಂಥದ್ದು ಎಷ್ಟಿದೆ ಅದು ಇಂದು ಕಾಲಭಾಗ ನಾವು ಕಲಿತೀವಂತೆ ಆಮೇಲೆ ಇನ್ನು ಕಾಲಭಾಗವನ್ನು ಸ್ವಮೇಧೇಯಾಗ್ಞೇಯ ತನ್ನ ಬುದ್ಧಿ ಬುದ್ಧಿಶಕ್ತಿ ಮೂಲಕ ಯೋಚನೆ ಮಾಡಿ ಚಿಂತನೆ ಮಾಡಿ ಮನದ ಮೂಲಕ ಅವನು ಕಲಿಬೇಕಂತೆ ಕಾ ಮತ್ತೆ ಕಾಲಭಾಗವನ್ನು ಮತ್ತೆ ಇನ್ನೂ ಕಾಲಭಾಗ ಅದು ಶೇಷಂ ಕಾಲೇನಪಚ್ಯತೆ ಅಂತ ಹೇಳ್ತಾರೆ ಉಳಿದಿದ್ದ ಕಾಲಭಾಗ ಕಾಲೇನ ಪಚ್ಚತೆ ಅಂತಂದ್ಬಿಟ್ರೆ ನಾವು ಕಾಲ ಕಳೆದಂತೂ ಕೂಡ ಜೀವನಯಾಪನೆ ಆದಂತೂ ಕೂಡ ಅನುಭವ ಪಡೆದಂತೆ ಪಡೆದಂತೆ ಬಡದಂತೆ ನಾವು ಕಲಿತಾ ಹೋಗ್ತೀವಿ ಇದು ದಿಸ್ ಈಸ್ ಕಂಪ್ಲೀಟ್ ಲರ್ನಿಂಗ್ ಅಂತ ಇದಕ್ಕೆ ಹೇಳ್ಸರು ಕಂಪ್ಲೀಟ್ ಲರ್ನಿಂಗ್ ಈ ರೀತಿ ಕಲಿಕೆ ಬೇಕು ಇದು ನಾವು ಮುಖ್ಯವಾಗಿ ಕಲಿಬೇಕ ಅಂದರೆ ಕೇವಲ ಸ್ಕೂಲಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಯಾವುದೋ ನಾವು ಶಾಲೆ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ಕಲಿತಾ ಇದೆಯಲ್ಲ ಶಾಲಾ ಶಿಕ್ಷಣ ಹ್ಞೂ ಸ್ಕೂಲಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಯಾರದ್ದು ಅಬ್ರಹಾಮ್ ಲಿಂಕನ್ ಅಂತ ಕಾಣಿಸುತ್ತೆ ಅವನ ಏನೋ ಹೇಳ್ತಾರೆ ಏನಂತನ್ಬಿಟ್ರೆ ಸ್ಕೂಲಿಂಗ್ ಇದೆಯಲ್ಲ ಶಾಲಾ ಶಿಕ್ಷಣವು ನನ್ನ ವಿದ್ಯಾಭ್ಯಾಸಕ್ಕೆ ತಡೆಯಾಗದಂತೆ ನಾನು ನೋಡ್ಕೊಬೇಕು ಅಂತಂದ್ಬಿಟ್ಟು ಈ ಶಾಲಾ ಶಿಕ್ಷಣ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಹ್ಞೂ ಅಂದರೆ ವಿದ್ಯಾಭ್ಯಾಸ ಅಂತಂದ್ಬಿಟ್ಟು ಬರೀ ಶಾಲಾ ಶಿಕ್ಷಣ ಅಲ್ಲ ಅಂತನ್ಬಿಟ್ಟು ಸ್ಕೂಲಿಂಗ್ ಅಲ್ಲ ಅಂತನ್ಬಿಟ್ಟು ಅದನ್ನು ಇನ್ನೂ ಅದು ಮಹಾಷ್ಟ್ರ ಮಹಾಶಯರಿಗೆ ಇನ್ನೂ ಅದು ತಿಳಿಬೇಕಾಗಿತ್ತು ಅದಕ್ಕೋಸ್ಕರ ಅವ್ರಿನ್ನೂ ಕೂಡ ಅವರು ಅಕಾಡೆಮಿಕ್ ಎಜುಕೇಷನ್ ಇದೆಯಲ್ಲ ಅದೇ ನಿಜವಾದ ಶಿಕ್ಷಣ ಅಂತನ್ಬಿಟ್ಟು ಅವ್ರಿಗೆ ಮನಸ್ಸಿಗೆ ಹೊಟ್ಟು ಅದಕ್ಕೋಸ್ಕರವಾಗಿ ಅವರು ಆ ರೀತಿ ಭಾವಿಸ್ತಾ ಇದ್ದರು ಅದರಿಂದ ಈ ಗ್ರಂಥಾಧ್ಯಯನ ಅಂತಕ್ಕಂಥದ್ದು ಅಷ್ಟೇ ವಿದ್ಯಾಭ್ಯಾಸ ಅಲ್ಲ ಆದರೆ ಶಾಸ್ತ್ರಾಧ್ಯಯನ ಮಾಡಬಾರ್ದು ಅಂತೂ ಕೂಡ ಅಲ್ಲ ಹ್ಞೂ ಶಾಸ್ತ್ರಾಧ್ಯಯನ ಮಾಡಬಾರ್ದು ಅಂತೂ ಕೂಡ ಅಲ್ಲ ಶಾಸ್ತ್ರಾಧ್ಯಯನ ಮಾಡ್ಬೋದು ಆದರೆ ಪಂಚದಶಿನಲ್ಲಿ ಇವರು ಹೇಳ್ತಾರೆ ಅವರು ವಿದ್ಯಾರಣ್ಯರು ಹೇಳ್ತಾರೆ ಗ್ರಂಥಾನ್ ಅಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರಃ ಪಲಾಲಮಿವಾನ್ಯಾರ್ಥಿ ಸರ್ವಾನ್ ಗ್ರಂಥಾನ್ ಪರಿತ್ಯಜಯಿತು ಅಂದ್ಬಿಟ್ಟು ಹೇಳ್ತಾರೆ ಅಂತಂದರೆ ಗ್ರಂಥಾನಭ್ಯಾಸ ಮೇಧ ಮೇಧಾವಿ ತುಂಬ ಬುದ್ಧಿಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ ಹ್ಞೂ ಅವನು ಜ್ಞಾನ ವಿಜ್ಞಾನ ತತ್ಪರಃ ಅವನೇನಪ್ಪ ಅಂತಂದ್ಬಿಟ್ರೆ ಅವನ ಬರೀ ಜ್ಞಾನವನ್ನು ಪಡೆಯೋದು ಮಾತ್ರ ಅಲ್ಲ ಅವನಿಗೆ ಇಷ್ಟ ಇಷ್ಟ ಹ್ಞೂ ಜ್ಞಾನವನ್ನು ಪಡಿಬೇಕು ವಿಜ್ಞಾನವನ್ನು ಪಡಿಬೇಕು ವಿಜ್ಞಾನ ಅಂತಂದ್ಬಿಟ್ರೆ ಜ್ಞಾನ ಜ್ಞಾನವನ್ನು ಜ್ಞಾನ ಅಂತಂದ್ಬಿಟ್ರೆ ಕೇವಲ ಬೌದ್ಧಿಕ ಜ್ಞಾನ ವಿಜ್ಞಾನ ಅಂತಂದ್ಬಿಟ್ರೆ ಅನುಭವಾತ್ಮಕವಾಗಿರ್ತಕ್ಕಂಥ ಜ್ಞಾನ ಇವೆರಡನ್ನೂ ಕೂಡ ಪಡಿಬೇಕು ಅಂತಕ್ಕಂಥದ್ದು ಅವನ ಧ್ಯೇಯ ಆಗಿರುತ್ತೆ ಅಂಥವ್ನೇನು ಮಾಡಬೇಕಪ್ಪ ಅಂತಂದ್ಬಿಟ್ರೆ ಆ ಜ್ಞಾನ ಶಾಸ್ತ್ರವನ್ನು ಅಧ್ಯಯನ ಮಾಡಿಬಿಟ್ಟು ಅದರ ಸಾರವನ್ನ ಗ್ರಹಿಸಿಬಿಟ್ಟು ಉಳಿದಿದ್ದನ್ನು ಬಿಟ್ಟುಬಿಡಬೇಕು ಹೇಗೆ ಅಂತಂದುಬಿಟ್ರೆ ಧಾನ್ಯಾರ್ಥಿ ತಾನೆಲ್ಲ ಧಾನ್ಯವನ್ನು ಅವನು ಪಡಿಬ ಪಡೆಯೋ ಇಷ್ಟಪಡ್ತಕ್ಕಂಥವನು ಅದರದ್ದು ಇರತಕ್ಕಂಥ ಇದು ಇರ್ತಲ್ಲ ಪಲಾಲ ಪಲಾಲ ಅಂತಂದುಬಿಟ್ರೆ ತಗಡು ಹ್ಞೂ ತಗುಡು ಹೊರ ಇರ್ತಲ್ಲ ಅದು ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಏನು ಮಾಡ್ತಾನೆ ಧಾನ್ಯ ಮಾತ್ರ ತಗೋತಾನೆ ಆ ರೀತಿ ಆ ಶಾಸ್ತ್ರವನ್ನೆಲ್ಲ ತ್ಯಾಗ ಮಾಡ್ಬಿ ಬಿಟ್ಬಿಡ್ಬೇಕಂತ ಅವನು ಗ್ರಂಥ ಅಂತನ್ಬಿಟ್ರೇನು ಈ ಶಬ್ದರಾಶಿ ಅಷ್ಟೇ ಬರೀ ಶಬ್ದರಾಶಿ ಶಂಕರಾಚಾರ್ಯರಾದನ್ನೇ ಹೇಳ್ತಾರೆ ಹ್ಞೂ ಇದಂಥ ಇಡೀ ವೇದ ವೇದಾಂಗಗಳು ಎಲ್ಲದೂ ಕೂಡ ಏನಪ್ಪಾ ಅಂತನ್ಬಿಟ್ರೆ ಬರೀ ಶಬ್ದರಾಶಿ ಅಂತನ್ಬಿಟ್ಟು ಬರೀ ಶಬ್ದರಾಶಿ ಕಟ್ಕೊಂಡು ಏನು ಮಾಡೋದು ಶಬ್ದಾರಣ್ಯಂ ಶಬ್ದ ಶಬ್ದಜಾಲಂ ಮಹಾರಣ್ಯಂ ಚಿತ್ತವಿಭ್ರಮ ಕಾರಕಂ ಅಂತನ್ಬಿಟ್ಟು ಹೇಳ್ತಾನೆ ಚಿತ್ತಭ್ರಮಣ ಕಾರಕಂ ಅಂತನ್ಬಿಟ್ಟು ಈ ಶಬ್ದಾರಣ್ಯ ಅಂತಕ್ಕಂಥದ್ದು ದೊಡ್ಡ ಮಹಾರಣ್ಯ ಹ್ಞೂ ಶಬ್ದಜಾಲ ಮಹಾರಣ್ಯಂ ಅದು ಮನಸ್ಸನ್ನು ದಿಗ್ಭ್ರಮೆಗೊಳಿಸಿಬಿಡುತ್ತೆ ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕಪ್ಪಂದ್ರೆ ಸಾರುವನ್ನು ಮಾತ್ರ ಗಳಿಸಬೇಕು ಅಂತನ್ಬಿಟ್ಟು ಇಂಗ್ಲೀಷ್ನಲ್ಲಿ ಭಾಳ ಸುಂದರವಾದ ಹೇಳಿಕೆ ಇದೆ ಏನು ಅಂತಂದುಬಿಟ್ರೆ ಹವ್ಯವರ್ ಗುಡ್ ದಿ ಮೆನು ಈಸ್ ಇಟ್ ಕೆನಾಟ್ ಅಪೀಸ್ ಮೈ ಹಂಗರ್ ಅಲ್ವಾ ಮೆನು ಮೆನು ಮಾಡ್ತೀರಲ್ಲ ಹ್ಞೂ ಊಟಕ್ಕೆ ಸಂತರ್ಪಣೆ ಮಾಡುವಾಗ ಮದುವೆ ಮನೆ ಇತ್ಯಾದಿಗಳ ಮೆನು ತಯಾರು ಮಾಡ್ತೀರಾ ಏನೇನು ಅವತ್ತು ಇರಬೇಕು ಅಂತನ್ಬಿಟ್ಟು ಅದೆಲ್ಲ ಹೇಳ್ತೀವಿ ಆ ಮೆನು ಇಟ್ಕೊಂಡು ಏನು ಮಾಡೋದು ಅದನ್ನು ಹೊಟ್ಟೆ ತುಂಬುತ್ತಾದ್ದರಿಂದ ಹೊಟ್ಟೆ ತುಂಬೋದಿಲ್ಲ ಹಾಗೆಯೇ ಶಾಸ್ತ್ರವನ್ನು ಕೂಡ ಅಷ್ಟೇ ಸುಮ್ಮನೆ ಶಾಸ್ತ್ರವದಿದ್ರೆ ಏನು ಪ್ರಯೋಜನ ಇಲ್ಲ ಅಂತನ್ಬಿಟ್ಟು ಬರೀ ಶಾಸ್ತ್ರಾಧ್ಯಯನದಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಬರೀ ಗ್ರಂಥದಿಂದ ಏನೂ ನಡೆಯೋದಿಲ್ಲ ಗ್ರಂಥಾಧ್ಯಯನದಿಂದ ಪ್ರಯೋಜನ ಶ್ರೀರಾಮಕೃಷ್ಣ ಅದಕ್ಕೇ ಮೊದಲೇ ಎಲ್ಲ ಬಿಟ್ಬಿಟ್ರು ಇದು ಬ್ಯಾಡಪ್ಪ ಇದರಿಂದ ಅಕಾಡೆಮಿಕ್ ಎಜುಕೇಷನಿಂದ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಇದನ್ನು ಹಣ ಮಾಡೋದಕ್ಕಷ್ಟೇ ಇದು ಅಂತಂದ್ಬಿಟ್ಟು ಅವ್ರು ಮೊದಲೇ ಎಲ್ಲ ತಿಳಿ ಯೋಚನೆ ಬಿಟ್ಬಿಟ್ರು ಅದನ್ನು ಬಿಟ್ಬಿಟ್ಟು ಕೇವಲ ಆ ನಿಜವಾದ ಜ್ಞಾನ ಏನಿದೆ ಅನುಭವಾತ್ಮಕವಾಗಿರತಕ್ಕಂಥ ಜ್ಞಾನ ಇದೆ ಅದನ್ನು ಮಾತ್ರ ಅವರು ಪಡೆಯುವುದಕ್ಕೆ ಇಷ್ಟಪಟ್ಟರು ಆ ರೀತಿ ಅವರೆಲ್ಲವನ್ನು ಕೂಡ ತ್ಯಜಿಸ್ಬಿಟ್ಟಿದ್ರು ಇನ್ನೊಂದು ಸ ಇದು ಕೂಡ ಇದೆ ಏನು ಅಂತನ್ಬಿಟ್ರೆ ಶ್ಲೋಕ ಭಾಳ ಪ್ರಸಿದ್ಧವಾಗಿ ಅನಂತಪಾರಂ ಕಿಲಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯು ಭವಶ್ಚ ವಿಘ್ನ ಸಾರಂ ತಥೋ ಗ್ರಾಹ್ಯಂ ಅಪಾಸ್ಯಪಲ್ಗುಂ ಹಂಸೋ ಯಥಾ ಕ್ಷೀರಮಿವಾಂಬುಮಧ್ಯಾತ್ ಅಂತನ್ಬಿಟ್ಟು ಈ ಶಾಸ್ತ್ರ ಇದೆಯಲ್ಲ ಅದು ಅನಂತ ಅಪಾರ ಹ್ಞೂ ಏನು ಅದಕ್ಕೇನು ಗ್ರಂಥಕ್ಕೆ ಕೊನೆಯೇ ಇಲ್ಲ ಅಷ್ಟೊಂದು ಅಪಾರವಾಗಿರತಕ್ಕಂಥದ್ದು ಗ್ರಂಥರಾಶಿ ಹ್ಞೂ ಶಬ್ದ ಶಬ್ದಶಾಸ್ತ್ರ ಅಂತಕ್ಕಂಥದ್ದು ಮತ್ತು ನಮ್ಮ ಆಯುಸ್ಸಾದರೂ ಕೂಡ ಏನಪ್ಪ ಅಲ್ಪ ಸ್ವಲ್ಪ ತಥಾಯುಹು ಬಹವಷ್ಟು ವಿಘ್ನಾಹ ವಿಘ್ನಗಳಂತೂ ಕೂಡ ಬೇಕಾದಷ್ಟು ಆಗಿರುವಾಗ ಏನು ಮಾಡಬೇಕಪ್ಪ ಅಂತ ಸಾರಂ ತಥೋ ಗ್ರಾಹ್ಯಂ ಅದರಿಂದ ನಾವು ಸಾರವನ್ನು ಮಾತ್ರ ಗ್ರಹಿಸಬೇಕು ಯಾವುದು ಬೇಕು ಯಾವುದು ಅದು ಕೂಡ ನಮಗೆ ಒಂದು ಪರಿಜ್ಞಾನ ಬರಬೇಕು ಯಾವುದು ಇಲ್ಲದೆಲ್ಲ ಪುಸ್ತಕನೂ ಓದ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದು ಅಲ್ಲ ಹಾಗೆ ಆಗುತ್ತೆ ಎಷ್ಟು ಸುತಿ ಅದಕ್ಕೆ ಯಾವುದು ಬೇಕು ನಮ್ಮ ನಿಜವಾದ ಧ್ಯೇಯ ಏನು ಅದಕ್ಕನುಗುಣವಾಗಿ ನಾವು ಯಾವ್ದು ಪುಸ್ತಕ ಓದಬೇಕು ಯಾವ್ದು ಗ್ರಂಥ ಓದಬೇಕು ಎಷ್ಟು ಓದಬೇಕೋ ಅಷ್ಟನ್ನು ಮಾತ್ರ ನಾವು ಗ್ರಹಿಸಬೇಕು ಸಾರಂ ತಥಾ ಗ್ರಾಹ್ಯಂ ಅಪಾಸ್ಯ ಬಲ್ಗಮ್ ಬಿಟ್ಟುಬಿಡಬೇಕು ಹ್ಞೂ ಹಂಸೋ ಯಥಾ ಕ್ಷೀರವಾಂಬು ಮಧ್ಯಾತ್ ಹೇಗೆ ಹಂಸವು ಕ್ಷೀರ ಮತ್ತು ನೀರು ಎರಡು ಒಟ್ಟಿಗೆ ಇದ್ದಿದ್ದನ್ನು ನೀರನ್ನು ಬಿಟ್ಬಿಟ್ಟು ಕ್ಷೀರವನ್ನು ಮಾತ್ರ ಹಾಲನ್ನು ಮಾತ್ರ ಹೀರ್ಕೊಳ್ಳುತ್ತೋ ಹಾಗೆ ನಾವು ಸಾರವನ್ನು ಮಾತ್ರ ಗ್ರಹಿಸಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಹಾಗೆ ಶ್ರೀರಾಮಕೃಷ್ಣರು ಕೂಡ ಶಾಸ್ತ್ರದ ಸಾರವನ್ನುಲ್ಲವನ್ನು ಕೂಡ ಗ್ರಹಿಸ್ಬಿಟ್ಟಿತ್ತು ಆದ್ದರಿಂದ ಅವರಿಗೆ ಶಾಸ್ತ್ರ ಅಧ್ಯಯನದ ಅವಶ್ಯಕತೆ ಇರಲಿಲ್ಲ ಏನಾಗುತ್ತೆ ಅಂತಂದುಬಿಟ್ರೆ ಈ ಶಾಸ್ತ್ರ ಅಧ್ಯಯನ ಮಾಡತಕ್ಕಂಥದ್ದಿದೆಯಲ್ಲ ಅದರಿಂದ ಒಂದು ರೀತಿ ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ವಾಸನೆ ಶುರುವಾಗತ್ತಂತೆ ವಾಸನೆ ಅಂತನ್ಬಿಟ್ರೆ ಮುಗಿ ಬರೋ ವಾಸನೆ ಅಲ್ಲ ಹ್ಞೂ ಶಾಸ್ತ್ರವಾಸನ ಅಂತ ಕರೀತಾರೆ ಅದಕ್ಕೆ ಹ್ಞೂ ಶಾಸ್ತ್ರವಾಸನ ಅಂತನ್ಬಿಟ್ರೆ ಅದೇ ಒಂದು ಒಂದು ಅಮಲು ಅದೊಂದು ಅಮಲು ಆ ಅಮಲನ್ನು ಬಿಡೋಕ್ಕಾಗೋದೇ ಇಲ್ಲ ಏನು ಮಾಡಿದ್ರು ಕೂಡ ಅದು ಹಿಡ್ಕೊಂಡ್ಬಿಡುತ್ತೆ ಆ ಶಾಸ್ತ್ರವಾಸನ ಅಂತಕ್ಕಂಥದ್ದು ಈ ಮೂರು ರೀತಿಯ ವಾಸನೆ ಬಗ್ಗೆ ಶಂಕರಾಚಾರ್ಯರು ಹೇಳ್ತಾರೆ ಒಂದು ಲೋಕವಾಸನ ಶಾಸ್ತ್ರವಾಸನ ಮತ್ತು ದೇಹವಾಸನ ಅಂತನ್ಬಿಟ್ಟು ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಲೋಕವಾಸನೆಯ ಜಂತೋ ಶಾಸ್ತ್ರವಾಸನೆಯ ಅಪಿಚ ದೇಹವಾಸನೆಯ ಜ್ಞಾನಂ ಯಥಾವತ್ ಹೇಳ್ತಾರೆ ಈ ಮೂರು ವಾಸನೆಗಳಿಂದಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ವ್ಯಕ್ತಿಗೆ ಈ ಜ್ಞಾನವು ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಅಂತನ್ಬಿಟ್ಟು ಯಥಾವತ್ ನೈವ ಜಾಯತೆ ಅದು ಯಥಾರ್ಥವಾದ ಜ್ಞಾನ ಈ ಮೂರು ವಾಸನೆಗಳಿಂದಾಗಿ ಒಂದು ದೇಹವಾಸನೆ ಇದೆ ದೇಹಕ್ಕೋಸ್ಕರವಾಗಿ ನಾವು ನಾವು ಭಾಳ ಆಸಕ್ತರಾಗಿ ಬಿಟ್ಟಿರ್ತೀವಿ ದೇಹಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ಈ ದೇಹಕ್ಕೆ ಅಂಟ್ಕೊಂಡು ಎಲ್ಲ ನಮ್ಮ ಕಷ್ಟ ಅಸುಖಗಳು ಕೂಡ ಈ ದೇಹವಾಸನೆಯಿಂದಲೇ ಈ ದೇಹಕ್ಕೆ ಅಂಟ್ಕೊಳ್ಳೋದ್ರಿಂದ ದೇಹಕ್ಕೋಸ್ಕರ ಎಲ್ಲ ಮಾಡ್ತಕ್ಕಂಥದ್ದು ನಾವೆಲ್ಲ ಅದರಿಂದ ಅದೊಂದು ವಾಸನೆ ಆಮೇಲೆ ಏನಾಗುತ್ತೆ ಲೋಕವಾಸನೆ ಇದೆಯಂತೆ ಲೋಕವಾಸನೆ ಅಂತಂದ್ಬಿಟ್ರೆ ಏನಂತಂದುಬಿಟ್ರೆ ನಾವು ಹೆಸರು ಕೀರ್ತಿ ಇತ್ಯಾದಿಗಳ ವಾಸನೆ ಜನರನ್ನು ಮೆಚ್ಚುಗೆಯನ್ನು ಪಡಿಬೇಕು ಕೀರ್ತಿಯನ್ನು ಪಡಿಬೇಕು ಪ್ರಶಂಸೆಯನ್ನು ಪಡಿಬೇಕು ಅದಕ್ಕೋಸ್ಕರ ಎಷ್ಟು ಅದಾಡ್ತೀವಿ ದಾಡ್ತೀವಿ ಅಂತಂದರೆ ಕೊನೆ ಮೊದಲು ಇಲ್ಲ ಅದಕ್ಕೆ ಆಮೇಲೆ ಏನಾಗುತ್ತೆ ಈ ಶಾಸ್ತ್ರವಾಸನ ಶಾಸ್ತ್ರವಾಸನ ಶಾಸ್ತ್ರವಾಸನೂ ಕೂಡ ಅವರು ಗುರುತಿಸ್ತಾರೆ ಇದು ಒಂದು ವಾಸನೆ ಅಂತನ್ಬಿಟ್ಟು ಅದರಲ್ಲಿ ಆ ಶಾಸ್ತ್ರವನ್ನು ವ್ಯಾಖ್ಯಾನ ಮಾಡುವಾಗ ಅದನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾಡಿ ಮಾಡಿ ಮಾಡಿ ಒಂದು ಅಮಲು ಉಂಟಾಗ್ಬಿಡುತ್ತೆ ಮತ್ತು ಒಳಗಡೆ ಒಳಗಡೆ ಹೋಗಬೇಕು ಹೋಗಬೇಕು ಅಂತನ್ಬಿಟ್ಟು ಆಮೇಲೆ ಅದು ಬರೀ ಶಾಸ್ತ್ರ ಪಾಂಡಿತ್ಯವನ್ನು ಪಾತ್ರ ಪಡಿತೀವಿ ಹೇಳ್ತು ಕೂಡ ವ್ಯಕ್ತಿತ್ವದಲ್ಲಿ ಯಾವ ಬದಲಾವಣೆ ಆಗಿರುತ್ತೆ ವ್ಯಕ್ತಿ ಹಾಗೇ ಇರ್ತಾನೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಅಂಥ ಪಂಡಿತರನ್ನು ಅವರು ಮೇಲೆ ಹದ್ ಹಾರಾಡು ಹದ್ದಿ ಹೋಲಿಸ್ತಾರೆ ಹ್ಞೂ ಅತ್ಯಂತ ಮೇಲೆ ಹಾರಾಡ್ತಾ ಇರುತ್ತೆ ಅದು ಎಲ್ಲರಿಗಿಂತ ಮೇಲೆ ಹಾರಾಡ್ತಾ ಇರುತ್ತೆ ಯಾಕೆಂದರೆ ಅಷ್ಟೊಂದು ಶಾಸ್ತ್ರ ವಿಚಾರ ಗೊತ್ತಿರುತ್ತೆ ವಿಚಾರ ಗೊತ್ತಿರುತ್ತೆ ಅವರಿಗೆ ಹ್ಞೂ ವಿಚಾರ ಮಾಡ್ಬೋದು ಶಾಸ್ತ್ರದ ಬಗ್ಗೆ ಆದರೆ ಅವ್ರ ಗಮನ ಎಲ್ಲ ಕೆಳಗಿಡುತ್ತೆ ಏನು ಪ್ರಯೋಜನ ಆ ಒಂದು ಪಂಡ್ಯ ಪಾಂಡಿತ್ಯದಿಂದ ಅದಕ್ಕೋಸ್ಕರವಾಗಿ ಅವರು ಶ್ರೀರಾಮಕೃಷ್ಣರು ಇಂಥ ಪಾಂಡಿತ್ಯಕ್ಕೆ ಅವರು ಬೆಲೆಯನ್ನು ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವರಿಗೆ ಆಶ್ಚರ್ಯ ಆಗುತ್ತೆ ಮಾಸ್ಟರ್ ಮಹೇಶ್ವರಿಗೆ ಏನಿದು ಶಾಸ್ತ್ರವನ್ನು ಓದಿಲ್ಲ ಅಂತ ಹೇಳ್ತಾರೆ ಯಾವ ಪುಸ್ತಕನೂ ಓದೋದೇ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಇಷ್ಟೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಇಷ್ಟೊಂದು ಚೆನ್ನಾಗಿ ಮಾತನಾಡ್ತಾರಲ್ಲ ಇಷ್ಟೊಂದು ಆಕರ್ಷಕವಾಗಿ ಮಾತನಾಡ್ತಾರಲ್ಲ ಹೇಗೆ ಸಾಧ್ಯ ಅಂತನ್ಬಿಟ್ಟು ಈ ಮಾಸ್ಟರ್ ಮಹೇಶ್ವರಿಗೆ ತುಂಬ ಆಶ್ಚರ್ಯವಾಗತ್ತಂತೆ ಇಷ್ಟು ಹೇಳ್ಬಿಟ್ಟು ಇವತ್ತು ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸ್ರೀರಾಮಕೃಷ್ಣಾರ್ಪಣಮಸ್ತು